ಸ್ಥಕ ಧರ್ಮಸ್ಯವಧರ್ಮಸ್ವರೂ ಅವತಾರರಿಷ್ಠಾ ರಮಕೃಷ್ಣ ತೇ ನಮಃ ತವ ಕಥಾ ತಪ್ತಜೀವನ ಕವಿರೀಡಿತ ಕಲ್ಮಷಾಪ ಶ್ರವಣಮಂಗಳ್ರೀಮದಾತಂ ಭು ತೇ ಭೂರಿ ಒಬ್ಬರು ಕೇಳ್ತಾರೆ ಶ್ರೀರಾಮಕೃಷ್ಣರನ್ನು ಮಹಾಶೇರೆ ಸಂಸಾರದಲ್ಲಿದ್ದು ಭಗವಂತನ ಸಾಕ್ಷಾತ್ಕಾರ ಪಡೆಯಲು ಸಾಧ್ಯವೇ ಶ್ರೀರಾಮಕೃಷ್ಣರು ಖಂಡಿತ ಸಾಧ್ಯ ಶ್ರೀರಾಮಕೃಷ್ಣರು ತುಂಬ ಭರವಸೆ ಕೊಡ್ತಾರೆ ಆದರೆ ನಾನು ತಿಳಿಸಿದ ಹಾಗೆ ಸಾಧು ಸಂಘ ಸರ್ವದಾ ಪ್ರಾರ್ಥನೆ ಇವನ್ನು ಮಾಡುತ್ತಿರಬೇಕು ಆತನಿಗಾಗಿ ಅಳಬೇಕು ಮನಸ್ಸಿನ ಕಲ್ಮಶಗಳೆಲ್ಲ ತೊಳೆದು ಮೇಲೆ ಆತನ ದರ್ಶನ ದೊರೆಯುತ್ತದೆ ಮನಸ್ಸು ಮಣ್ಣು ಹಿಡಿದ ಸೂಜಿಯ ಹಾಗೆ ಭಗವಂತ ಚುಂಬಕದ ಹಾಗೆ ಮಣ್ಣು ತೊಳೆದು ಹೋಗುವವರೆಗೆ ಸೂಜಿ ಚುಂಬಕದೊಡನೆ ಐಕ್ಯವಾಗಲಾರದು ಅಳುತ್ತಾ ಅಳುತ್ತ ಸೂಜಿಯ ಮಣ್ಣು ತೊಳೆದು ಹೋಗುತ್ತದೆ ಸೂಜಿಯ ಮಣ್ಣು ಎಂದರೆ ಕಾಮ ಕ್ರೋಧ ಲೋಭ ಪಾಪಬುದ್ಧಿ ಮಣ್ಣು ತಳೆದು ಹೋದೊಡನೆಯೇ ಸೂಜಿಯನ್ನು ಚುಂಬಕ ಎಳೆದುಕೊಂಡು ಬಿಡುತ್ತದೆ ಎಂದರೆ ಭಗವಂತನ ದರ್ಶನ ದೊರೆಯುತ್ತದೆ ಶುದ್ಧಿಯಾಯಿತು ಎಂದರೆ ಆತನ ಸಾಕ್ಷಾತ್ಕಾರ ದೊರೆತು ಜ್ವರ ಬಂದು ದೇಹದಲ್ಲಿ ನೀರು ಹೆಚ್ಚುಬಿಟ್ಟಿದೆ ಅದನ್ನು ಕಡಿಮೆ ಮಾಡಿದ ಮುನ್ನ ಕ್ವಿನೈನ್ ಕೊಟ್ಟರೆ ಏನಾದೀತು ಏನು ಪ್ರಯೋಜನ ಆಗೋದಿಲ್ಲ ಇಲ್ಲಿ ಶ್ರೀರಾಮಕೃಷ್ಣರು ಈ ಚುಂಬಕದ ಉದಾಹರಣೆ ಅಯಸ್ಕಾಂತದ ಉದಾಹರಣೆಯನ್ನು ಕೊಡ್ತಾರೆ ಅಯಸ್ಕಾಂತ ಮತ್ತು ಕಬ್ಬಿಣ ತುಂಡು ಅದು ಕಬ್ಬಿಣದ ತುಂಡು ಅಯಸ್ಕಾಂತದೊಡನೆ ನಡೆಗೆ ಆಕರ್ಷಿತವಾಗಬೇಕು ಅಂತಂದುಬಿಟ್ರೆ ಅಯಸ್ಕಾಂತ ಅದನ್ನು ತನ್ನೆಡೆಗೆ ಸೆಳ್ಕೊಬೇಕು ಅಂತಂದುಬಿಟ್ರೆ ಅದು ಶುದ್ಧವಾಗಿರಬೇಕು ಅದಕ್ಕೆ ತುಕ್ಕು ಬಿಟ್ಟಿದ್ರೆ ಆಗೋದಿಲ್ಲ ಅದಕ್ಕೆ ಆ ಕಬ್ಬಿಣದ ತುಂಡಿಗೆ ಹೇಗೆ ತುಕ್ಕು ಹಿಡಿಯುತ್ತೆ ಅವರೇ ಸ್ವಾಮಿ ಶ್ರೀರಾಮಕೃಷ್ಣರು ಹೇಳ್ತಾರೆ ಸಾಮಾನ್ಯವಾಗಿ ಕಬ್ಬಿಣ ತುಂಡಿ ಹೇಗೆ ತುಕ್ಕಿಡಿಯುತ್ತೆ ಅಂತಂದುಬಿಟ್ರೆ ಅದು ತೇವಾಂಶ ಇದ್ದರೆ ತುಕ್ಕಿಡಿಯುತ್ತೆ ಮಣ್ಣಿನಲ್ಲಿ ಆ ಅಥವಾ ವಾತಾವರಣದಲ್ಲಿ ತೇವಾಂಶ ಇದ್ದುಬಿಟ್ರೆ ಅದರಿಂದಾಗಿ ಅದರಲ್ಲಿ ಒಂದು ರಾಸಾಯನಿಕ ಕ್ರಿಯೆ ಉಂಟಾಗುತ್ತೆ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದೇ ಅದು ರಾಸಾಯನಿಕ ಕ್ರಿಯೆ ಅದು ತುಕ್ಕಿಡ್ದು ಹೋಗ್ಬಿಡುತ್ತೆ ಆ ತುಕ್ಕಿಡ್ದಾಗ ಅದು ಏನಾಗುತ್ತೆ ಅಂತಂದರೆ ತನ್ನ ಸ್ವರೂಪವನ್ನೇ ಕಳ್ಕೊಂಬಿಡುತ್ತದು ಅದು ತಾನಾಗಿರೋದೇ ಇಲ್ಲ ಅದು ತನ್ನಸ್ ಹಾಗೇನೆ ಮನಸ್ಸನ್ನು ಕೂಡ ತುಕ್ಕಿಡಿದ್ಬಿಟ್ರೆ ಅಂದರೆ ತುಕ್ಕಿಡಿಯೋದು ಅಂತಂದ್ಬಿಟ್ರೆ ಏನಾಗುತ್ತೆ ಅಂತಂದುಬಿಟ್ರೆ ವಿಷಯ ವಾಸನೆಯೊಡನೆ ಅದೇ ತೇವಾಂಶ ಅದೇ ತೇವಾಂಶ ಅದೇ ಮಾಶ್ಚರ್ ಆ ವಿಷಯ ವಾಸನೆಯೊಡನೆ ವಿಷಯ ಸಂಬಂಧದೊಡನೆ ಅದು ಇದ್ದಾಗ ಆ ತೇವಾಂಶದೊಡನೆ ಅದು ಅದರಿಂದಾಗಿ ಅದಕ್ಕೆ ಮನಸ್ಸಿಗೆ ತುಕ್ಕಿಡಿಯುತ್ತೆ ಮನಸ್ಸು ಎಂತಕ್ಕಂತೆ ಈ ಸೂಜಿಗೆ ಕಬ್ಬಿಣಕ್ಕೆ ತುಕ್ಕಿಡದ್ಬಿಡುತ್ತೆ ಅದು ತುಕ್ಕಿಡ್ದಾಗ ಏನಾಗುತ್ತೆ ಅಂತಂದ್ಬಿಟ್ರೆ ಮನಸ್ಸು ತನ್ನ ಸ್ವರೂಪವನ್ನೇ ಕಳ್ಕೊಂಬಿಡುತ್ತೆ ಏನೋನೋ ವಿಕೃತ ರೂಪವನ್ನು ಪಡೆಯುತ್ತೆ ಹೇಗೆ ಕಬ್ಬಿಣ ತನ್ನ ಸ್ವರೂಪವನ್ನೇ ಕಳ್ಕೊಳ್ಳುತ್ತೋ ಹಾಗೆ ಅದರಿಂದ ಅದು ತುಕ್ಕಿಡಿದಂತೆ ಮಾಡಬೇಕು ಅಂತಂದುಬಿಟ್ರೆ ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಅಂತಂದುಬಿಟ್ರೆ ಅದನ್ನು ಉಕ್ಕಾಗಿ ಕನ್ವರ್ಟ್ ಮಾಡಬೇಕು ಉಕ್ಕಿ ಕನ್ ತುಕ್ಕಿಡಿಯೋದಿಲ್ಲಲ್ವಾ ಈಗ ಉದಾಹರಣೆಗೆ ಬಿಲ್ಡಿಂಗ್ ಎಲ್ಲ ಕಟ್ಸ್ತಾರಲ್ಲ ಬಿಲ್ಡಿಂಗ್ ಕಟ್ಸುವ ಕಬ್ಬಿಣ ಹಾಕ್ತಾರೆ ಆ ಕಬ್ಬಣ ಹಾಕದಾಗ ಏನಾಗುತ್ತೆ ಅಂತಂದುಬಿಟ್ರೆ ಕೆಲವು ಸರ್ತಿ ಈ ಮಳೆ ಬಂದಾಗ ಸ್ವಲ್ಪನೇ ಸೋರ್ತು ಸೋತು ಸೋತು ಸೋತುಬಿಟ್ಟು ಅದು ಕಬ್ಬಿಣಕ್ಕೆ ರೆಸ್ಟ್ ಹಿಡಿದುಬಿಡುತ್ತೆ ತುಕ್ಕ ಹಿಡಿದು ಹೋಗ್ಬಿಡುತ್ತೆ ಆಮೇಲೆ ತುಕ್ಕ ಹಿಡ್ದೋದ್ಮೇಲೆ ಏನಾಗುತ್ತೆ ಅಂತಂದುಬಿಟ್ರೆ ಅದು ಕ್ರಮೇಣ ಆ ಕಟ್ಟಡ ಅದು ದುರ್ಬಲವಾಗುತ್ತೆ ಒಂದು ಸರಿ ಕುಸ್ದೇ ಹೋಗ್ಬಿಡುತ್ತೆ ಹಾಗೆ ನಮ್ಮ ವ್ಯಕ್ತಿತ್ವವು ಕೂಡ ದುರ್ಬಲವಾಗುತ್ತೆ ಮನಸ್ಸಿಗೆ ತುಕ್ಕು ಅದು ದುರ್ಬಲ ಒಂದು ನಾವು ಕುಸ್ದೇ ಹೋಗ್ಬಿಡ್ತೀವಿ ನಮ್ಮ ವ್ಯಕ್ತಿತ್ವವನ್ನೇ ಕಳ್ಕೊಂಡ್ಬಿಡ್ತೀವಿ ನಾವು ನಾವೇನಾಗ್ತೀವಿ ಏನಾಗಿದೆ ಏನಾಗ್ತಾ ಇದೆ ಅಂತಲೇ ಗೊತ್ತಾಗೋದಿಲ್ಲ ಆ ಥರ ಅದಕ್ಕೋಸ್ಕರವಾಗಿ ಈ ಕಬ್ಬಿಣ ತುಕ್ಕಿಡದೆ ಇರುವಂತೆ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅದನ್ನು ತುಕ್ಕಿಡಬಾರ್ದು ಅಂತಂದ್ಬಿಟ್ರೆ ಅದೇನು ಮಾಡಬೇಕಪ್ಪ ಅಂತಂದುಬಿಟ್ರೆ ಅದನ್ನು ಉಕ್ಕಾಗಿ ಪರಿವರ್ತಿಸಬೇಕು ಉಕ್ಕಾಗಿ ಉಕ್ಕು ಅಂತನ್ಬಿಟ್ಟು ಅಷ್ಟು ಗಟ್ಟಿ ಅದು ತುಂಬ ಶ ಶಕ್ತಿಯುತವಾಗಿರುತ್ತೆ ಅದು ತುಕ್ಕಿಡಿಯೋದಿಲ್ಲ ಆಮೇಲೆ ಅದನ್ನೇನು ಮಾಡಬೇಕಪ್ಪ ಅಂತನ್ಬಿಟ್ರೆ ಉಕ್ಕಾಗಿ ಪರಿವರ್ತಿಸೋದಂತನ್ಬಿಟ್ರೆ ಅರ್ಥ ಏನು ಅಂತನ್ಬಿಟ್ರೆ ನಮ್ಮ ಇಂದ್ರಿಯ ನಿಗ್ರಹ ಮನೋನಿಗ್ರಹ ಆಸೆಗಳ ನಿಗ್ರಹ ಇತ್ಯಾದಿಗಳ ಮೂಲಕ ನಮ್ಮ ಚಾರಿತ್ರ್ಯವನ್ನು ಬಲಪಡಿಸ್ಕೊಳದಂತನ್ಬಿಟ್ಟು ಅದನ್ನು ಶುದ್ಧ ಚಾರಿತ್ರ್ಯ ಆ ಚಾರಿತ್ರ್ಯ ಶಕ್ತಿ ಅಂತಕ್ಕಂಥದು ಎಷ್ಟು ಗಟ್ಟಿ ಅಂತಂದುಬಿಟ್ರೆ ಅದೇ ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ ಇಟ್ ಈಸ್ ದಿ ಕ್ಯಾರೆಕ್ಟರ್ ದಟ್ ಕ್ಲೀವ್ಸ್ ಇಟ್ಸ್ ವೇ ಥ್ರೂ ದಿ ಅಡಮಂಟೆ ಇನ್ ವಾಲ್ಸ್ ಆಫ್ ಡಿಫಿಕಲ್ಟೀಸ್ ಅಂತ ಹೇಳ್ತಾರೆ ಹ್ಞೂ ಅದು ಕ್ಯಾರೆಕ್ಟರ್ ಅಂತಂದ್ಬಿಟ್ಟು ಎಷ್ಟು ಬಲಯುತವಾದದ್ದು ಅಂತಂದುಬಿಟ್ರೆ ಎಂಥ ಕಷ್ಟದ ಸನ್ನಿವೇಶ ಬೇಕಾದರೂ ಆಗಲಿ ಅದನ್ನು ಅದನ್ನು ತೂರ್ಕೊಂಡು ಹೋಗಬಲ್ಲದು ಅಂತನ್ಬಿಟ್ಟು ಅಡಮಂಟೆ ಇನ್ ವಾಲ್ಸ್ ಆಫ್ ಡಿಫಿಕಲ್ಟೀಸ್ ಅದು ತೂರ್ಕೊಳಕ್ಕೆ ಅಷ್ಟೊಂದು ಶಕ್ತಿಯುತವಾಗಿರ್ತಕ್ಕಂಥ ಅದು ಅಂಥ ಅಭೇದ್ಯವಾಗಿರ್ತಕ್ಕಂಥ ಕೋಟೆಯನ್ನು ಕೂಡ ತೂರ್ಕೊಂಡು ಹೋಗಿಬಿಟ್ಬಿಡ್ತದು ಅಷ್ಟೊಂದು ಚಾರಿತ್ರ್ಯ ಆ ರೀತಿ ನಮ್ಮ ಶೀಲ ನಿರ್ಮಾಣ ಆಗಬೇಕು ಅದು ಶಕ್ತಿಯುತವಾಗಿರ್ತಕ್ಕಂಥ ಚಾರಿತ್ರ ನಮ್ಮಲ್ಲಿ ಉಂಟಾಗಬೇಕು ಅಂತಂದ್ಬಿಟ್ಟು ಇಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಾರೆ ಅವಾಗ ಮಾತ್ರ ಅದು ಮನಸ್ಸು ಶುದ್ಧವಾಗಿರೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಸಾಮಾನ್ಯವಾಗಿ ಕಬ್ಬಿಣದ ಪಾತ್ರೆಯಲ್ಲಿ ನಾವೇನು ಆಹಾರ ಪದಾರ್ಥವನ್ನು ಇಡೋಕ್ಕಾಗೋದಿಲ್ಲ ಅಲ್ವಾ ಎಲ್ಲ ಕೆಟ್ಟ ಹೋಗ್ಬಿಡುತ್ತೆ ಆದರೆ ನಾವು ಇವಾಗೆಲ್ಲ ಬಂದ್ಬಿಟ್ಟಿದೆ ಏನು ಅಂತಂದ್ಬಿಟ್ಟರೆ ಸ್ಟೈನ್ಲೆಸ್ ಸ್ಟೀಲ್ ಬಂದುಬಿಟ್ಟಿದೆ ಹ್ಞೂ ಅಂದರೆ ಸ್ಟೀಲ್ ಆಗೋದನ್ನು ನಾವು ಕನ್ವರ್ಟ್ ಮಾಡಿಬಿಟ್ರೆ ಆವಾಗ ಯಾವ ಆಹಾರ ಪದಾರ್ಥವನ್ನು ಬೇಕಾದರೂ ಅದರಲ್ಲಿ ಇಡ್ಬೋದು ಹಾಗೆಯೇ ನಮ್ಮ ಮನಸ್ಸನ್ನು ಕೂಡ ಆ ರೀತಿ ಪರಿವರ್ತಿಸ್ಕೊಬೇಕು ಯಾವುದು ಯಾವ ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಸಾಮಾನ್ಯ ಜನರಲ್ಲಿ ಈ ಕಬ್ಬಿಣದ ಮನಸ್ಸೇ ಇರುತ್ತಲ್ಲ ಕಬ್ಬಿಣದ ಮನಸ್ಸು ಇರೋದರಿಂದ ಈ ಆಹಾರ ಪದಾರ್ಥಗಳನ್ನು ಇಡೋಕೆ ಆಹಾರ ಪದಾರ್ಥ ಅಂದರೆ ಯಾವುದು ಅಂತಂದ್ಬಿಟ್ರೆ ಉನ್ನತ ಆಧ್ಯಾತ್ಮಿಕ ಭಾವನೆಗಳು ಅವರು ಉನ್ನತ ಆಧ್ಯಾತ್ಮಿಕ ಭಾವನೆಗಳು ಅವರ ಮನಸ್ಸಲ್ಲಿ ಏನಾಗುತ್ತೆ ಅದು ಕೂಡ ಕೆ ಕಲುಷಿತವಾಗಿಬಿಡುತ್ತೆ ಉನ್ನತ ಆದರ್ಶವನ್ನು ಕೂಡ ಕೆಳಮಟ್ಟಕ್ಕೆ ಪ್ರಾಪಂಚಿಕ ವ್ಯವಸ್ಥೆ ಮಟ್ಟಕ್ಕೆ ಇಳಿಸಿಬಿಡ್ತಾರವರು ಅನ್ ಅಂಥ ಮನಸ್ಸು ಆದರೆ ನನ್ನ ಸ್ಟೈನ್ಲೆಸ್ ಸ್ಟೀಲಾಗಿ ಅದನ್ನು ಮಾಡಿಬಿಟ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ಆಗ ನಾವು ಎಂಥ ಉನ್ನತ ಭಾವನೆಗಳನ್ನು ಕೂಡ ಅದರಲ್ಲಿ ಇಡ್ಬೋದು ಇಟ್ ಕ್ಯಾನ್ ಕಂಟೈನ್ ತನ್ನೆಲ್ಲು ಇಟ್ಕೊಳ್ಳುತ್ತೆ ಶುದ್ಧವಾಗಿರುತ್ತದು ಅದು ಹಾಳಾಗೋದಿಲ್ಲ ಕೆಟ್ಟ ಹೋಗುವುದಿಲ್ಲ ಆ ರೀತಿ ನಮ್ಮ ಮನಸ್ಸನ್ನು ಕೂಡ ಒಂದು ಶುದ್ಧ ಪಾತ್ರೆಯನ್ನಾಗಿ ನಾವು ಪರಿವರ್ತಿಸ್ಕೋಬೇಕು ಅಂತಕ್ಕಂಥದ್ದು ಶ್ರೀರಾಮಕೃಷ್ಣ ಈ ಉದಾಹರಣೆಯ ಮೂಲಕ ಅವ್ರು ಹೇಳ್ತಾ ಇದ್ದಾರೆ ಮತ್ತು ಆ ಒಂದು ಸತಿ ಅದು ಶುದ್ಧವಾಯಿತು ಅಂತಂದ್ಬಿಟ್ರೆ ಅದೇನು ಮಾಡುತ್ತೆ ಅಂತಂದ್ಬಿಟ್ರೆ ಅಯಸ್ಕಾಂತ ಅಂತಕ್ಕಂಥದ್ದು ಅದೇನು ಮಾಡೋದಿಲ್ಲ ಸುಮ್ಮನೆ ತನ್ಬಾಡಿ ತಾನೇ ಇರುತ್ತದೋ ಅಯಸ್ಕಾಂತ ಎಲ್ಲರೂ ಹೋಗುತ್ತಾ ಅದು ಹೋಗೋದಿಲ್ಲ ಅದು ನಿಶ್ಚಲವಾಗೇ ಇರುತ್ತೆ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ ಎಲ್ಲ ಇರ್ತೋ ಅಲ್ಲೇ ಇದ್ದುಬಿಟ್ಟು ಕಬ್ಬಿಣವನ್ನು ಆಕರ್ಷಿಸ್ಕೊಟ್ಟೆ ಹಾಗೆಯೇ ಯಾವಾಗ ಈ ಮನಸ್ಸು ಶುದ್ಧವಾಗಿಬಿಡುತ್ತೋ ಆಗ ಸ್ವಾಭಾವಿಕವಾಗಿಯೇ ಭಗವಂತ ಅಂತಕ್ಕಂಥ ಒಂದು ಚುಂಬಕ ಶಕ್ತಿ ಇದೆಯಲ್ಲ ಆ ಅಯಸ್ಕಾಂತ ಶಕ್ತಿ ಅದನ್ನು ಸ್ವಾಭಾವಿಕವಾಗಿ ಹೇಳ್ಕೊಂಡ್ಬಿಡುತ್ತೆ ಅಂದರೆ ನಮ್ಮಲ್ಲಿ ಆ ಆಕರ್ಷಣೆ ಯಾವ ರೀತಿ ನಮ್ಮಲ್ಲಿ ಭಾ ಅನುಭವ ಆಗುತ್ತೆ ಅಂತಂದ್ಬಿಟ್ರೆ ಆ ಭಗವಂತನ ಆಕರ್ಷಣೆ ಭಗವಂತ ನಮ್ಮನ್ನು ಸೆಳೀತಾ ಇದ್ದಾನೆ ಹ್ಞೂ ನಮ್ಮನ್ನು ಚುಂಬಕದಂತೆ ಸೆಳೆ ಆ ಆಕರ್ಷಣೆ ನಮ್ಮಲ್ಲಿ ಯಾವ ರೀತಿ ಅನುಭವ ಆಗುತ್ತೆ ಅಂತಂದ್ಬಿಟ್ರೆ ವ್ಯಾಕುಲತೆಯ ರೂಪದಲ್ಲಿ ನಮ್ಮಲ್ಲಿ ಯಾವ ಯಾವ ಭಗವಂತನಲ್ಲಿ ತೀವ್ರವಾದ ವ್ಯಾಕುಲತೆ ಓ ಈಗ ಭಗವಂತ ನಮ್ಮನ್ನು ಹೇಳ್ಕೊತಾ ಇದ್ದಾನೆ ಅಂತ ಅರ್ಥ ಹೇಳ್ಕೊತಾ ಇದ್ದಾನೆ ಅಂತಂದ್ಬಿಟ್ಟು ಆ ಆ ರೀತಿಯಲ್ಲಿ ಅದು ವ್ಯಕ್ತವಾಗುತ್ತೆ ನಮ್ಮಲ್ಲಿ ಹಾಗೆ ಅವನು ನಮ್ಮನ್ನು ಹೇಳ್ಕೊಂಡ್ಬಿಡ್ತಾನೆ ಶ್ರೀರಾಮಕೃಷ್ಣರು ಆಯ್ತಲ್ಲ ಅವರು ಎಷ್ಟೊಂದು ವ್ಯಾಕುಲತೆ ಬಂದ್ಬಿಡ್ತು ಅಂತಂದ್ಬಿಟ್ರೆ ಅವರು ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲೇ ಇಲ್ಲ ಅವರು ಓಡ್ಬಿಟ್ರು ಭಗವಂತನ ಕಡೆಗೆ ದೇವರ ಕಡೆ ಓಡಿಬಿಟ್ರು ಆ ಕಡೆ ಕಡೆ ಸಮಯ ಇರಲಿಲ್ಲ ಆ ರೀತಿ ಒಂದು ತೀವ್ರವಾಗಿರ್ತಕ್ಕಂಥ ಆ ವ್ಯಾಕುಲತೆ ಉಂಟಾಗ್ಬಿಡುತ್ತೆ ಅದೇ ಭಗವಂತ ನಮ್ಮನ್ನು ಚುಂಬಕಂತ ಆಕರ್ಷ್ಕೊಳ್ತಕ್ಕಂಥದ್ದು ಅಂತಂದ್ಬಿಟ್ಟು ಆಮೇಲೆ ಒಂದು ಸಾರಿ ಆ ಭಗವಂತನ ಆ ಚುಂಬಕದ ಸ್ಪರ್ಶ ಉಂಟಾಯಿತು ನಮಗೆ ಒಬ್ಬ ವ್ಯಕ್ತಿಗೆ ಅಂತಂದ್ಬಿಟ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ಅದೂ ಕೂಡ ಒಂದು ಚುಂಬಕವಾಗಿಬಿಡುತ್ತೆ ಅದು ಆಯಸ್ಕಾಂತಿ ವ್ಯಕ್ತಿತ್ವ ಆಗ್ಬಿಡುತ್ತೆ ಆಮೇಲೆ ಶ್ರೀರಾಮಕೃಷ್ಣಂಥ ವ್ಯಕ್ತಿತ್ವ ಎಷ್ಟೊಂದು ಶ್ರೀರಾಮಕೃಷ್ಣ ಓದಿದ್ದೀವಿ ಓದಿದ್ದೀವಿ ಅನ್ನೋ ವಚನ ವಯದ್ದಲ್ಲಿ ಹೇಗೆ ಒಂದು ಆಕರ್ಷಣೆ ಅಂತ ಅಂದ್ಬಿಟ್ರೆ ಒಂದು ಸತಿ ಹೋಗ್ಬಿಟ್ರೆ ಆ ಮತ್ತೆ ಮತ್ತೆ ಹೋಗ್ಬೇಕು ಅಂತ ಮರೆಯೋಕೆ ಆಗೋದಿಲ್ಲ ಎಳ್ಕೊಂಡು ಹೋಗ್ತಾ ಇರ್ತದೋ ಆ ಥರ ಒಂದು ಆಕರ್ಷಣೆ ಅವರು ಕೂಡ ಒಂದು ಅಯಸ್ಕಾಂತೀಯ ವ್ಯಕ್ತಿ ಆಗ್ಬಿಡ್ತಾರೆ ಹೀಗೆ ಮತ್ತೆ ಶ್ರೀರಾಮಕೃಷ್ಣರು ಒಂದು ಇನ್ನೊಂದು ಇವಾಗೆಲ್ಲ ಏನೊಂದಿದೆಯಲ್ಲ ಏನಂತಂದರೆ ಮ್ಯಾಗ್ನೆಟಿಕ್ ಥೆರಪಿ ಅಂತ ಇದೆ ಅದು ಮ್ಯಾಗ್ನೆಟ್ ಇರುತ್ತೆ ಆ ಮ್ಯಾಗ್ನೆಟ್ ಏನೋ ಏನೇನೋ ಎಲ್ಲ ಯಾವುದೋ ಭಾಗದಲ್ಲಿ ಅದನ್ನು ಮುಟ್ಟಿಸಿದರೆ ಆ ಕಾಯಿಲೆ ಗುಣ ಆಗುತ್ತೆ ಅಂತಂದ್ಬಿಟ್ಟು ಅದೇನೋ ಒಂದು ಒಂದು ಥೆರಪಿ ಇದೆ ಹಾಗೆ ಶ್ರೀರಾಮಕೃಷ್ಣು ಕೂಡ ಒಂದು ಮ್ಯಾಗ್ನೆಟಿಕ್ ಥೆರಪಿ ಇದ್ದಾಗ ಅವರು ಹ್ಞೂ ಎಲ್ಲ ಸ್ಪರ್ಶ ಮಾಡ್ತಾಯಿದ್ರು ಹ್ಞೂ ಕೆಲವರಿಗೆ ತಲೆ ಸ್ಪರ್ಶ ಮಾಡ್ತಾಯಿದ್ರು ಕೆಲವರು ನಾಲ್ಗೆ ಸ್ಪರ್ಶ ಮಾಡ್ತಾಯಿದ್ರು ಕೆಲವರು ಎದೆ ಸ್ಪರ್ಶ ಮಾಡ್ತಾಯಿದ್ರು ಹೀಗೆ ಏನೇನೋ ಸ್ಪರ್ಶ ಮಾಡಿಬಿಟ್ಟು ಅವ್ರನ್ನ ಪರಿವರ್ತನೆ ಮಾಡಿಬಿಡ್ತಾಯಿದ್ರು ಅವರು ಭವರೋಗವನ್ನು ನಿವಾರಣೆ ಮಾಡ್ತಾಯಿದ್ರು ಅವರು ಕೂಡ ಒಂದು ಮ್ಯಾಗ್ನೆಟಿಕ್ ಥೆರಪಿ ಇದ್ದಾಗ ಆ ಥರ ಒಂದು ಮ್ಯಾಗ್ನೆಟ್ ಆಗ್ಬಿಟ್ಟಿದ್ರು ಅವರು ಹಾಗೆಯೇ ವ್ಯಕ್ತಿಯು ಕೂಡ ಬೇರೆ ವ್ಯಕ್ತಿಗಳು ಕೂಡ ಆ ಭಗವಂತನ ಸಂಸ್ಪರ್ಶ ಉಂಟಾದ ಮೇಲೆ ಅವರು ಕೂಡ ಒಂದು ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿ ಆಗಿಬಿಡ್ತಾರೆ ಶ್ರೀರಾಮಕೃಷ್ಣರು ಎಲ್ಲರಿಗೂ ಮುಕ್ತಿ ದೊರೆಯುತ್ತದೆ ಆದರೆ ಗುರುವಿನ ಉಪದೇಶಕ್ಕೋಸ್ ಉಪದೇಶ ಉಪದೇಶಕ್ಕನುಸಾರ ನಡೆದುಕೊಳ್ಳಬೇಕು ಅಡ್ಡಮಾರ್ಗ ಹಿಡಿದರೆ ದಾರಿಗೆ ಹಿಂದಿರುಗಿ ಬರಲು ಕಷ್ಟಪಡಬೇಕಾಗುತ್ತದೆ ಮುಕ್ತಿ ದೊರೆಯಬೇಕಾದರೆ ಬಹಳ ಕಾಲ ಹಿಡಿಯುತ್ತದೆ ಬಹುಶಃ ಈ ಜನ್ಮದಲ್ಲಿ ದೊರೆಯದೆ ಹೋಗಬಹುದು ಮತ್ತು ಬಹುಶಃ ಅನೇಕ ಜನ್ಮಗಳ ನಂತರ ದೊರೆತು ಬಿಡಬಹುದು ಆದರೆ ಇಲ್ಲಿ ತಾಳ್ಮೆ ಬಹಳ ಮುಖ್ಯ ಅಂತಂತಕ್ಕಂಥ ಅದನ್ನು ಶ್ರೀರಾಮಕೃಷ್ಣರು ಇಲ್ಲಿ ಹೇಳ್ತಾ ಇದ್ದಾರೆ ನಮಗೆ ಇದನ್ನು ಕೂಡ ಶ್ರೀರಾಮಕೃಷ್ಣರು ಹೇಳ್ತಾರೆ ಯೋ ಇನ್ನು ಮುಂದೆ ಎಷ್ಟೋ ಜನ್ಮಗಳಿದೆಯಲ್ಲ ಯಾವುದೋ ಒಂದು ಜನ್ಮದಲ್ಲಿ ಮುಕ್ತಿ ಪಡೆದಾಯ್ತು ಭಗವಂತ ಸಾಕ್ಷಾತ್ಕಾರ ಪಡೆದಾಯಿತು ಅಂತ ಆ ಥರ ಮನೋಭಾವನೂ ಆ ಥರ ಇವಾಗಲೇ ಈಗಲೇ ನಾನು ಪಡೆದು ಬಿಡಬೇಕು ಈಗಲೇ ಭಗವತ್ ಸಾಕ್ಷಾತ್ಕಾರ ಆಗಬೇಕು ಮುಕ್ತಿಯನ್ನು ಪಡೀಬೇಕು ಅಂತಕ್ಕಂಥ ಒಂದು ತೀವ್ರವಾಗಿರ್ತಕ್ಕಂಥ ಒಂದು ಹಂಬಲ ನಮ್ಮಲ್ಲಿರಬೇಕು ಅಂತ ಕೂಡ ಹೇಳ್ತಾರೆ ಆ ಹಂಬಲದ ಜೊತೆಗೆ ತಾಳ್ಮೆಯೂ ಕೂಡ ಇರಬೇಕು ಇಂಟೆನ್ಸ್ ಆ್ಯಸ್ಪಿರೇಷನ್ ಆ್ಯಂಡ್ ಇನ್ಫಿನಿಟ್ ಪೇಷನ್ಸ್ ಇದು ಬಹಳ ಮುಖ್ಯ ಇಂಟೆನ್ಸ್ ಆ್ಯಸ್ಪಿರೇಷನ್ ಆ್ಯಂಡ್ ಇನ್ಫಿನಿಟ್ ಪೇಷನ್ಸ್ ಇದ್ರ ಇದು ಭಾಳ ಕಷ್ಟ ಇದು ವೇ ಇವೆರಡೂ ಕೂಡ ಕಮ್ಮಿ ಏನಾಗೋದು ತುಂಬ ಕಷ್ಟ ಇತ್ತೀಚಿನ ಜನ ಏನಪ್ಪ ಅಂತಂದ್ಬಿಟ್ರೆ ಎಲ್ಲ ಇನ್ಸ್ಟೆಂಟ್ ದಿಢೀರನಾಗಿಬಿಡಬೇಕು ತಕ್ಷಣ ಆಗ್ಬಿಡಬೇಕು ಅದು ಆಗಲಿಲ್ಲ ಅಂತಂದ್ಬಿಟ್ರೆ ಕೆಲವು ದಿವಸ ಸಾಧನೆ ಮಾಡಿಬಿಟ್ಟು ನಾವು ಏನು ಮಾಡ್ತೀವಿ ಅಂತ ಏನೂ ಸಿಕ್ಕಲಿಲ್ಲ ಏನೂ ದೊರೆಯಲಿಲ್ಲ ಏನೂ ಆಗಲೇ ಇಲ್ಲ ಅಂತನ್ಬಿಟ್ಟು ನಾವೇನು ಮಾಡ್ತೀವಿ ಬಿಟ್ಟುಬಿಡ್ತೀವಿ ಆ ರೀತಿ ಆಗ್ಬಿಟ್ರೆ ಏನಾಗೈತೆ ಅಂತಂದುಬಿಟ್ರೆ ಈ ಇದರ ಏನೋ ಹೇಳ್ತಾರಲ್ಲ ತಾಳ್ಮೆ ಇಲ್ಲದ್ರೆ ಅದು ಯಾವುದು ಮಂಗ ಒಂದ್ಸತಿ ಗಾರ್ಡನಿಂಗ್ ಮಾಡ್ತಾರಲ್ಲ ಆ ಥರ ಆಗ್ಬಿಡುತ್ತೆ ಹ್ಞೂ ಮಗನ ಗಾರ್ಡನ್ ಗೊತ್ತಲ್ಲ ಅದು ಯಾವುದೋ ಒಂದು ತೋಟದ ತೋಟಗಾರಿಕೆ ಮಾಡ್ತಾಯಿತ್ತಂತೆ ಯಾವುದೋ ಒಂದು ಕಡ್ಡಿ ಅಂತಂದ್ಬಿಟ್ಟು ಅದು ನೆಟ್ಟಂತೆ ಅದು ನೀರು ಹಾಕ್ತಾಯಿತ್ತಂತೆ ಪ್ರತಿದಿನವೂ ಬಂದ್ಬಿಟ್ಟು ಅದು ತಿ ನೋಡ್ತಾ ಇತ್ತಂತೆ ಬೇರ್ಬಿಟ್ಟಿದೆಯೋ ಬೇರು ಬಿಟ್ಟಿದೆಯೋ ಅಂತನ್ಬಿಟ್ಟು ಆ ರೀತಿ ಮಾಡಿದರೆ ಎಲ್ಲದು ಬೇರ್ ಬಿಡುತ್ತೆ ಹೇಗಾಗತ್ತೆ ತಾಳ್ಮೆ ಇಲ್ಲ ಹಾಗೆಯೇ ನಾವು ಕೂಡ ಆ ರೀತಿ ಪರೀಕ್ಷೆ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಶಾರದಾ ದೇವಿಯವರು ನಾವು ಎಷ್ಟು ಪ್ರಗತಿ ಹೊಂದಿದ್ದೀವಿ ಇನ್ನೂ ಬೇರು ಬಿಟ್ಟಿದೆಯೋ ಇಲ್ವೋ ಅಂತನ್ಬಿಟ್ಟು ನಾವು ಪರೀಕ್ಷೆ ಮಾಡೋಕ್ಕೆ ಹೋಗಬಾರ್ದಂತೆ ನಾವು ತಾಳ್ಮೆಯಿಂದ ಭಗವಂತನ ಮೇಲೆ ಶ್ರದ್ಧೆಯಿಂದ ಗುರುವಿನ ಮೇಲೆ ಶ್ರದ್ಧೆಯಿಂದ ನಾವು ಸಾಧನೆ ಮಾಡ್ತಾ ಹೋಗ್ಬೇಕಂತೆ ನಮಗೆ ಗೊತ್ತಿರೋದೇ ಇಲ್ದಿರ್ಬೋದು ನಮ್ಮಲ್ಲಿ ಪರಿವರ್ತನೆ ಹೇಗೆ ಅಂತ ನಮಗೆ ಗೊತ್ತಾಗದೇ ಇರ್ಬೋದು ಆದರೆ ಅದು ಆಗಿರುತ್ತೆ ಒಳಗಡೆ ಆಗಿರುತ್ತೆ ಶ್ರೀ ಶಾರದಾ ದೇವಿಯವರು ಹೇಳ್ತಾರೆ ಒಬ್ಬ ವ್ಯಕ್ತಿ ಕಲ್ಕತ್ತಾದಲ್ಲಿ ಮಲ್ಕೊಂಡಿರ್ತಾನಂತೆ ಅವನು ನಿದ್ದೆ ಮಾಡ್ತಾ ಇರ್ತಾನೆ ಯಾವನೋ ಒಬ್ಬ ಬಂದ್ಬಿಟ್ಟು ಮಂಚ ಸಮೇತ ಅವನು ಎತ್ಕೊಂಡು ಹೋಗ್ಬಿಟ್ಟು ಅವನು ಕಾಶಿನಲ್ಲಿ ಬಿಟ್ಬಿಡ್ತಾನಂತೆ ಆಗ ಅವನಿಗೆ ಎಚ್ಚರಾದಾಗ ಗೊತ್ತಾಯ್ತು ಏನು ದುನಿಲಿ ಬಂದುಬಿಟ್ಟು ಹೇಗೆ ಬಂದೆ ಅಂತನ್ಬಿಟ್ಟು ಅವನಿಗೆ ಆಶ್ಚರ್ಯವಾಗುತ್ತೆ ಅಂದರೆ ಅವನಿಗೆ ಅಲ್ಲಿ ಬಂದಿರೋದು ಅಷ್ಟೊಂದು ಪ್ರಗತಿ ಹೊಂದಿರೋದು ಅಷ್ಟೊಂದು ದೂರ ಹೋಗಿರೋದು ಅವನಿಗೆ ಗೊತ್ತೇ ಇರುವುದಿಲ್ಲ ಅವನಿಗೆ ಅರಿವಿಗೆ ಬಂದಿರೋದಿಲ್ಲ ಹಾಗೆಯೇ ನಾವು ಕೂಡ ಅನೇಕ ವರ್ಷಗಳಾದ ಮೇಲೆ ನಮಗೆ ಆ ಹಿಂತಿರುಗಿ ನೋಡಿದಾಗ ಅವನು ಎಷ್ಟೊಂದು ಮುಂದುವರೆದಿದ್ದೀವಿ ಅಂತ ನಮಗೆ ಅರಿವು ಬರುತ್ತೆ ಅದರಿಂದ ತಾಳ್ಮೆಯಿಂದ ನಾವು ಸಾಧನೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಅಂತಂದ್ಬಿಟ್ಟು ಶ್ರೀಮಾತೆ ಶಾರದಾ ದೇವಿಯರು ಹೇಳ್ತಾರೆ ನಮಗೆ ಎಷ್ಟೊಂದು ಪ್ರಗತಿ ಹೊಂದಿದ್ದೀನಿ ಎಷ್ಟಾಗಿದೆ ಎಷ್ಟಾಗಿದೆ ಅಂತಂದ್ಬಿಟ್ಟು ನಾವು ಯಾವಾಗಲೂ ಕೂಡ ಅದ್ರ ಬಗ್ಗೆ ಅಳತೆ ಮಾಡ್ತಾ ಇರೋದಿದೆಯಲ್ಲ ಅದು ಅಹಂಕಾರದ ಚಿಹ್ನೆ ಅಂತ ಹೇಳ್ತಾರೆ ಅವರು ಅದು ಕೂಡ ಮಾಡಬಾರ್ದಂತೆ ಆ ಶ್ರದ್ಧೆಯಿಂದ ನಾವು ಮುಂದುವರಿತಾ ಇರಬೇಕು ಅಂತನ್ಬಿಟ್ಟು ಹೇಳ್ತಾರೆ ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ಬೋದು ಏನು ಅಂತಂದರೆ ಈಗ ರನ್ನಿಂಗ್ ರೇಸಲ್ಲಿ ಮಾರೋಥಾನ್ ರೇಸ್ ಅಂತ ಇರುತ್ತೆ ಹ್ಞೂ ಇಪ್ಪತ್ತೈದು ಅಥವಾ ಹದಿನೈದು ಐಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಓಡಬೇಕು ಓಡಬೇಕು ಅವನೇನು ಮಾಡ್ತಾನೆ ಅಂತಂದ್ಬಿಟ್ರೆ ಓಡೋರು ಅಲ್ಲಿ ಅವರು ಹಂಡ್ರೆಡ್ ಮೀಟರ್ಸ್ ರನ್ನಿಂಗ್ ರೇಸಲ್ಲಿರುವಾಗ ಓಡೋದಿಲ್ಲ ಅವರು ಆ ರೀತಿ ಓಡಿದ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ಸ್ವಲ್ಪ ದೂರ ಹೋಗೋಷ್ಟೊತ್ತಿಗೆ ಅವರು ಬಿದ್ದೋಗ್ಬಿಡ್ತಾರೆ ಅವ್ರು ಮುಂದೆ ಹೋಗೋ ಇಲ್ಲ ಆಗೋದೇ ಇಲ್ಲ ಅವ್ರು ಏನು ಮಾಡ್ತಾರೆ ಅಂತಂದ್ಬಿಟ್ರೆ ನಿಧಾನವಾಗಿ ಹೋಗ್ತಾರೆ ನಿಧಾನವಾಗಿ ಓಡ್ತಾರೆ ದೊಡ್ಡ ದೊಡ್ಡ ದಾಪುಗಾಲು ಹಾಕ್ಕೊಂಬಿಟ್ಟು ಓಡ್ತಾ ಹೋಗ್ತಾರೆ ಹೊಡ್ತಾ ಹೋಗಿ ಹೋಗಿ ಹೋಗಿ ಹೋಗಿ ಹೋಗಿ ಕೊನೇನಲ್ಲಿ ಏನು ಮಾಡ್ತಾರೆ ಅಂತಂದ್ಬಿಟ್ಟು ಸ್ವಲ್ಪ ಬೇಗ ಓದ್ಬಿಟ್ಟು ಗುರಿ ಮುಟ್ಬಿಡ್ತಾರೆ ಇಲ್ಲಿ ಅವನಿಗೆ ಹಂಡ್ರೆಡ್ ಮೀಟರ್ಸ್ ನಾವು ರನ್ನಿಂಗ್ ರೇಸ್ನಲ್ಲಿ ಅಲ್ಲಿ ಓಡೋನ್ ಇರ್ತಾನಲ್ಲ ಅವನಿಗೆ ಎಷ್ಟು ನಾನು ಗುರಿ ಮುಟ್ಟಬೇಕು ಅಂತ ಆ್ಯಸ್ಪಿರೇಷನ್ ಇರುತ್ತೋ ಅಷ್ಟೇ ಇವನಿಗೂ ಇರುತ್ತೆ ಅಷ್ಟೇ ಇರುತ್ತೆ ಇವನಿಗೆ ಆದರೆ ತಾಳ್ಮೆಯಿಂದ ಅವನು ಹೆಜ್ಜೆ ಹಾಕ್ಕೊಂಡು ಹೋಗ್ತಾನೆ ಅದು ಮುಖ್ಯ ಅತ್ಯಂತ ತಾಳ್ಮೆಯಿಂದ ಹೆಜ್ಜೆ ಹಾಕ್ಕೊಂಡು ಹೋಗ್ತಾನ ಆದರೆ ಆ್ಯಸ್ಪಿರೇಷನ್ ಸೇಮ್ ಅಷ್ಟೇ ಆ್ಯಸ್ಪಿರೇಷನ್ ಇರುತ್ತೆ ಹಾಗೆಯೇ ಆಧ್ಯಾತ್ಮಿಕ ಜೀವನದಲ್ಲೂ ಅಷ್ಟೇ ನಮ್ಮಲ್ಲಿ ಅದೇ ರೀತಿ ಆಸ್ಪಿರೇಷನ್ ಇರಬೇಕು ಆಕಾಂಕ್ಷೆ ಇರಬೇಕು ಹಂಬಲ ಇರಬೇಕು ಅದ್ರ ಮಟ್ಟ ಅದ್ರ ಜೊತೆಗೇನೆ ತಾಳ್ಮೆಯ ತಾಳ್ಮೆಯಿಂದ ಮುಂದುವರಿಯುವಂಥ ಒಂದು ಸಹನಾಶಕ್ತಿ ಇರಬೇಕು ಇದನ್ನು ಶ್ರೀರಾಮಕೃಷ್ಣರು ಇಲ್ಲಿ ಹೇಳ್ತಾರೆ ನಂತರ ದೊರೆತು ಬಿಡಬಹುದು ಜನಕಾದಿಗಳು ಸಾಂಸಾರಿಕ ಕೆಲಸಗಳನ್ನು ಮಾಡಿದರು ಆದರೆ ಭಗವಂತನನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡಿದರು ನರ್ತಕಿ ತಲೆ ಮೇಲೆ ಪಾತ್ರೆ ಇಟ್ಟುಕೊಂಡು ನರ್ತಿಸುತ್ತಾಳಲ್ಲ ಹಾಗೆ ಪಶ್ಚಿಮ ಭಾರತದ ಹೆಂಗಸರು ತಲೆ ಮೇಲೆ ನೀರಿನ ಕೂಡ ಹೊತ್ತುಕೊಂಡು ನಗುತ್ತಾ ನಗುತ್ತಾ ನಡೆದು ಹೋಗುವುದನ್ನು ನೋಡಿಲ್ಲ ನೀನು ಅವರು ಎಷ್ಟೇ ನೀರನ್ನು ಕೂಡ ತಲೆ ಮೇಲೆ ಇಟ್ಕೊಂಡಿದ್ರು ಕೂಡ ಅವ್ರ ಬ್ಯಾಲೆನ್ಸ್ ತಪ್ಪೋದಿಲ್ಲ ಅಂತಂದರೆ ಅವ್ರ ಮನಸ್ಸು ಒಂದು ಭಾಗ ಯಾವಾಗಲೂ ಕೂಡ ಅದ್ರ ಇರುತ್ತೆ ಅದ್ರ ಇರುತ್ತೆ ಬೇರೆ ಎಲ್ಲ ಕೆಲಸ ಮಾಡ್ತಾ ಇರ್ಬೋದು ಮಾತಾಡ್ತಾ ಇರ್ಬೋದು ನಗ್ತಾ ಇರ್ಬೋದು ಎಲ್ಲ ಮಾಡ್ಬೋದು ಆದರೆ ಒಂದು ಮನಸ್ಸು ಮಾತ್ರ ಅಲ್ಲೇ ಇರುತ್ತೆ ಹಾಗೆ ನಾವು ಎಲ್ಲ ಕೆಲಸ ಮಾಡ್ತಾ ಇರಬೇಕಂತೆ ಪ್ರಪಂಚಕ್ಕೆ ಕೆಲಸವನ್ನು ವ್ಯವಹಾರದ ಕೆಲಸವನ್ನು ಸಂಸಾರದ ಕೆಲಸವನ್ನು ಮಾಡ್ತಾ ಇರಬೇಕಂತೆ ಆದರೆ ಮನಸ್ಸಿನ ಒಂದು ಭಾಗ ಮಾತ್ರ ಯಾವಾಗಲೂ ಕೂಡ ಆ ಭಗವಂತನ ಕಡೆಯೇ ಉತ್ರಮುಖಿ ಥರ ತಿಳ್ಕೊಂಡಿರಬೇಕು ಅಂತಂದ್ಬಿಟ್ಟು ಹೇಳ್ತಾರೆ ಇದು ಶ್ರೀರಾಮಕೃಷ್ಣ ಹೇಳ್ತಕ್ಕಂಥದ್ದು ಒಂದು ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಕಥೆ ಇದೆ ಏನಂತಂದ್ರೆ ಒಬ್ಬರು ದೊಮರಾಟದ ಒಂದು ಇದ್ದಂತೆ ದೊಮ್ರಾಟನು ಗೊತ್ತಲ್ಲ ರಸ್ತೆ ಬದಿನೆಲ್ಲ ಸಕ್ಕಸು ಮಾಡ್ತಾರಲ್ಲ ಅವರು ಅವನು ಅವ್ರಿಗೆ ಮಗಳು ಆ ಮಗಳು ತುಂಬ ಚೆನ್ನಾಗಿ ಸರ್ಕಸ್ ಮಾಡ್ತಾ ಇದ್ಲಂತೆ ಯಾವ ರೀತಿ ಸರ್ಕಸ್ ಅಂತಂದ್ಬಿಟ್ರೆ ಅವನು ಹಿಂದೆ ಹಿಂದಕ್ಕೆ ಹಿಂಗೆ ಬಗ್ಗೊಂಡು ನಿಂತ್ಕೋತಾಯಿದ್ದ ಹಿಂದಿಗೆ ಬಗ್ಗೊಂಡು ಹೀಗೆ ನಿಂತ್ಕೋತಾ ಇದ್ದಂತೆ ನಿಂತ್ಕೊಂಡ್ಬಿಟ್ಟು ಅವನ ಹಣೆ ಮೇಲೆ ಒಂದು ಗಳುವನ್ನು ಅವನು ಬ್ಯಾಲೆನ್ಸ್ ಮಾಡಿ ನಿಲ್ಸ್ಕೊತಾ ಇದ್ದ ಕೈನಲ್ಲಿ ಹಿಡ್ಕೊತಾ ಇರಲಿಲ್ಲ ಈ ಹಣೆ ಮೇಲೆ ಬ್ಯಾಲೆನ್ಸ್ ಮಾಡಿ ನಿಲ್ಲಿಸ್ಕೊತಾ ಇದ್ದ ಅದನ್ನು ಅದನ್ನು ಬ್ಯಾಲೆನ್ಸ್ ಮಾಡಿ ನಿಲ್ಲಿಸ್ಕೊತಾ ಇದ್ದ ಅವಳು ಮಗಳು ಏನು ಮಾಡ್ತಾ ಇದ್ಲು ಅಂತಂದ್ಬಿಟ್ರೆ ಇವನು ದೇಹದ ಮೇಲೆ ಹತ್ತಿಬಿಟ್ಟು ಆ ಗಳುವಿನ ಮೇಲೆ ಹೊತ್ತು ಹೋಗ್ತಾ ಇದ್ಲಂತೆ ಗಳ ಮೇಲೆ ಹೊತ್ತಿ ಹೋಗೋ ಹೊತ್ತಿ ಮೇಲೆ ಹೋಗ್ಬಿಟ್ಟು ಅದ್ರ ತುದೀನಲ್ಲಿ ಹೋಗ್ಬಿಟ್ಟು ಏನೇನೋ ಸರ್ಕಸ್ ಮಾಡ್ತಾ ಇದ್ಲಂತೆ ಅಲ್ಲಿ ಮೈ ಬಗ್ಸೋದು ಮಾಡೋದು ಹೀಗೆ ಮಾಡೋದು ಡ್ಯಾನ್ಸ್ ಮಾಡೋದು ಎಲ್ಲ ರೀತಿ ಸರ್ಕಸ್ ಮಾಡ್ತಾ ಇದ್ಲಂತವಳು ಎಲ್ರಿಗೂ ಆಶ್ಚರ್ಯ ಅದು ಹೇಗೆ ಮಾಡ್ತಾರೆ ಅಂತಂದ್ಬಿಟ್ಟು ಇವನು ಕೂಡ ಬ್ಯಾಲೆನ್ಸ್ ತಪ್ಪೋದಿಲ್ಲ ಆಕೆಯೂ ಬ್ಯಾಲೆನ್ಸ್ ತಪ್ಪೋದಿಲ್ಲ ಒಂದು ಅದ್ ಅದ್ಭುತವಾಗಿರ್ತಕ್ಕಂಥ ಒಂದು ಸರ್ಕಸ್ಸು ಇದನ್ನೆಲ್ಲ ನೋಡ್ಬಿಟ್ಟು ಜನರಿಗೆ ಆಶ್ಚರ್ಯ ಆಗ್ತೈತೆ ಇದು ಹೇಗೆ ನಡೀತಾ ಇದ್ದಂತೆ ಅಂತಂದ್ಬಿಟ್ಟು ಅವರು ಬಹಳ ಆಶ್ಚರ್ಯದಿಂದ ಅವರು ತೆಪ್ಪಾಳೆ ತೋರಿಸ್ತಾ ಇದ್ದಾರೆ ಹೋಹೋ ಅಂತ ಹೇಳ್ತಾ ಇದ್ದಾರಂತೆ ಆಮೇಲೆ ಇನ್ನೂ ಐವತ್ತು ರೂಪಾಯಿ ನೂರು ರೂಪಾಯಿ ನೋಟಂಗೆ ಎಸೀತಾ ಇದ್ದರಂತೆ ಎಸ್ತೆ ಅದನ್ನೆಲ್ಲ ಅವನು ಆಮೇಲೆ ಅವನು ಸಂಗ್ರಹಿಸ್ತಾ ಇದ್ದಂತೆ ಸಂಗ್ರಹಿಸ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಊಟ ಈಟ ತುಂಬಿ ಅದೆಲ್ಲ ಅದರ ಜೀವನೋಪಾಯ ಅದ್ರಲ್ಲಿ ನಡೀತಾ ಇತ್ತು ಒಂದು ದಿವಸ ಮಗಳಿಗೆ ಹೇಳಿದ್ನಂಥದ್ದು ಅಪ್ಪ ನೋಡಮ್ಮ ನೀನು ಚೆನ್ನಾಗಿ ಸರ್ಕಸ್ ಮಾಡಬೇಕು ಹ್ಞೂ ನೀನು ಚೆನ್ನಾಗಿ ಸರ್ಕಸ್ ಮಾಡಿದರೆ ಜನ ನೋಡಿಬಿಟ್ಟು ಅದನ್ನು ಕೈ ಚಾಪಾಳೆ ತಟ್ತಾರೆ ಆನಂದ ಪಡ್ತಾರೆ ಹಣ ಕೊಡ್ತಾರೆ ಹಣ ಕೊ ಆ ಹಣದಿಂದ ನಾನು ನಿನ್ನನ್ನು ಸಾಕ್ತೀನಿ ನಿನಗೆ ಶಿಕ್ಷಣ ಕೊಡ್ತೀನಿ ನೀನು ನೋಡ್ಕೊತೀನಿ ನೀನು ದೊಡ್ಡವಳನ್ನು ಮಾಡ್ತೀನಿ ನಾನು ನೀನು ಮಾಡದೇ ಇದ್ರೆ ನೀನು ಸರ್ಕಸ್ ಮಾಡದೇ ಇದ್ದರೆ ನನಗೂ ಹಣ ಸಿಕ್ಕೋದಿಲ್ಲ ನಿನ್ನ ನೋಡ್ಕೊಳೋಕ್ಕೂ ಆಗೋದಿಲ್ಲ ಆದ್ದರಿಂದ ನೀನು ನನ್ನನ್ನು ನೋಡ್ಕೊಬೇಕು ನಾನು ನಿನ್ನನ್ನು ನೋಡ್ಕೊಬೇಕು ಹೌದ್ ತಾನೆ ಆ ಮಗಳು ಭಾಳ ಬುದ್ಧಿವಂತೆ ಅವಳು ಹೇಳಿದಂತೆ ಅಪ್ಪ ನೀನು ಯಾಕೆ ಆ ಥರ ಹೇಳ್ತೀಯಾ ನಾನು ನನ್ನನ್ನು ನೋಡ್ಕೊಬೇಕು ನೀನ್ನನ್ನು ನೋಡ್ಕೊಬೇಕು ಹೇಗೆ ಹೇಗೆ ಅಂತಂದುಬಿಟ್ರೆ ನೀನು ಆ ಗಳುವನ್ನು ಹಣೆ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು ನಿಲ್ಕೊಂಡು ನಿಲ್ಸ್ಕೊಂಡಿರ್ತೀಯಲ್ಲ ಆಗ ನಿನ್ನ ಗಮನ ಎಲ್ಲ ಎಲ್ಲಿರಬೇಕೋ ಹ್ಞೂ ನಿನ್ನ ಕಡೆನೇ ಇರಬೇಕು ಆ ಗಳುವಿನ ಕಡೆಯೇ ಇರಬೇಕು ನಿನ್ನ ಕಡೆನೇ ಇರಬೇಕು ನನ್ನ ಕಡೆ ಎಲ್ಲರೂ ಹೋಗ್ಬಿಟ್ರೆ ಅವಳೆಲ್ಲ ನಾವು ಸರ್ಕಸ್ ಸರಿಯೇ ಮಾಡ್ತಾಳೋ ಇಲ್ವೋ ಏನಾಗ್ಬಿಡ್ತು ಅಂತ ಅಂದ್ಬಿಟ್ಟು ಅದ್ರ ಕಡೆ ನೀನು ಗಮನ ಹೋಗಿಬಿಟ್ರೆ ನೀನು ಬ್ಯಾಲೆನ್ಸ್ ಕಳ್ಕೊಂಬಿಡ್ತೀಯ ನೀನು ಬ್ಯಾಲೆನ್ಸ್ ಕಳ್ಕೊಂಡ್ಬಿಡ್ತೀಯ ಅಥವಾ ಜನ ಕಡೆ ಗಮನ ಹೋಗ್ಬಿಟ್ರೆ ಆಗಲೂ ನಿನ್ನ ಬ್ಯಾಲೆನ್ಸ್ ಹೊಟ್ಟು ಹೋಗ್ಬಿಡುತ್ತೆ ಆಮೇಲೆ ಸರ್ಕಸ್ ಎಲ್ಲ ಕೆಟ್ಟ ಹೋಗ್ಬಿಡುತ್ತೆ ಆಮೇಲೆ ನಾನು ಮೇಲ್ಗಡೆ ಹೋಗ್ಬಿಟ್ಟು ಸರ್ಕಸ್ ಮಾಡ್ತಾ ಇರ್ತೀನಲ್ಲ ಅವಳು ಕೂಡ ನನ್ನ ಗಮನ ಎಲ್ಲ ಎಲ್ಲಿರಬೇಕು ಅಂತಂದ್ಬಿಟ್ರೆ ನನ್ನ ಕಡೆನೇ ಇರಬೇಕು ನಾನು ನಿನ್ನ ಕಡೆಗೆಲ್ಲಾದರೂ ಹೋಯಿತು ಇವಾಗ ತಂದೆಯೆಲ್ಲಾದರೂ ಬ್ಯಾಲೆನ್ಸ್ ತಗೊಬಿಟ್ರೆ ನನ್ನ ಗತಿ ಏನು ಅಂತನ್ಬಿಟ್ಟು ನಾನು ಯೋಚನೆ ಮಾಡಿದರೆ ಅವಾಗೇನಾಗುತ್ತೆ ನನ್ನ ಗತಿ ಏನೋ ಆಗೋ ಗತಿಯೇ ಗತಿ ನಿರ್ಗತಿ ಆಗ್ಬಿಡುತ್ತೆ ಅದಕ್ಕೋಸ್ಕರವಾಗಿ ನನ್ನ ಗಮನ ಗಮನ ಎಲ್ಲ ನನ್ನ ಕಡೆನೇ ಇರಬೇಕು ನಾನು ನನ್ನನ್ನು ನೋಡ್ಕೊಬೇಕು ನೀನನ್ನು ನೋಡ್ಕೊಬೇಕು ತಾನೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಎಲ್ಲರೂ ಕೂಡ ಅದೇ ರೀತಿ ಮಾಡಿಬಿಟ್ರೆ ಈ ಪ್ರಪಂಚ ಸ್ವರ್ಗವಾಗ್ಬಿಡುತ್ತೆ ನಿಜವಾಗೂ ಕೂಡ ಆ ರೀತಿ ಅವನ ಕಡೆ ಗಮನ ನಮ್ಮ ಕಡೆಯೂ ಇರಬೇಕು ಅಂತಂದ್ಬಿಟ್ಟು ನಮ್ಮನ್ನು ನಾವು ಮರಿಬಾರ್ದು ಯಾವಾಗಲೂ ಕೂಡ ನಮ್ಮನ್ನು ನಾವು ಮರೆಯೋದ್ರಿಂದಲೇ ನಮ್ಮನ್ನು ನಾವು ಕಳ್ಕೊಳ್ಳೋದ್ರಿಂದಲೇ ಎಲ್ಲ ಕಷ್ಟ ಎಲ್ಲ ಕಷ್ಟ ಆಗ್ತಕ್ಕಂಥದ್ದು ನಾವು ಏನು ಮಾಡ್ತಾಯಿದ್ದೀವಿ ಇವಾಗ ಅಂತನ್ಬಿಟ್ರೆ ಈ ಘಟನೆಗಳ ಒಂದು ಪ್ರವಾಹದಲ್ಲಿ ಆಲೋಚನೆ ಭಾವನೆಗಳ ಪ್ರವಾಹದಲ್ಲಿ ನಮ್ಮನ್ನು ನಾವು ಕಳ್ಕೊತಾ ಇದ್ದೀವಿ ಮುಳುಗೋಗ್ಬಿಟ್ಟಿದ್ದೀವಿ ನಮ್ಮನ್ನು ಹುಡ್ಕೊಬೇಕು ನಮ್ಮ ಕಡೆ ನಾವು ಗಮನ ಕೊಡಬೇಕು ಆ ರೀತಿ ನಮ್ಮ ಕಡೆ ಗಮನ ಕೊಟ್ಟಾಗ ನಮ್ಮಲ್ಲೇ ನಾವು ಇರೋದಕ್ಕೆ ಪ್ರಯತ್ನಪಟ್ಟಾಗ ವಿ ಮಸ್ಟ್ ಟ್ರೈ ಟು ರಿಮೇನ್ ವಿತ್ ಅವರ್ ಸೆಲ್ಫ್ಸ್ ದಿಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮನ್ನು ನಾವು ಪಡೆಯುವುದು ಹೇಗೆ ಅಂತಂದರೆ ಹಾಗೆ ಅಂದರೆ ಇದು ಅಹಂಕಾರ ಅಲ್ಲ ಅಹಂಕಾರ ದುರಹಂಕಾರ ಅಲ್ಲ ನಾವು ಅಹಂಕಾರದಲ್ಲೇನೆ ನಾವು ಮುಳುಗೋಗ್ಬಿಟ್ಟಿದ್ದೀವಿ ಅದು ಅನದ ಇನ್ನೊಂದು ಅದೊಂದು ಅದು ಅದೊಂದು ಪ್ರವಾಹನೇ ಅಹಂಕಾರದ ಪ್ರವಾಹದಲ್ಲೇ ನಾವು ಮುಳುಗೋಗ್ಬಿಟ್ಟಿದ್ದೀವಿ ಅದರಿಂದಲೂ ಕೂಡ ನಾವು ತಪ್ಪಿಸ್ಕೊಬೇಕು ನಾವೇ ನಾವಾಗಿರಬೇಕು ನಮ್ಮಲ್ಲಿ ನಾವು ಇರೋದನ್ನು ಕಲ್ತ್ಕೊಬೇಕು ಇದನ್ನು ಬಹಳ ಮುಖ್ಯ ಅದನ್ನೇ ಶ್ರೀರಾಮಕೃಷ್ಣ ಒಂದು ಹಾಡಿನ ಮೂಲಕ ಹೇಳ್ತಾ ಇದ್ದಿರಲ್ಲ ಅಪನಾಥೆ ಅಪನಿತ್ಯ ಕೋಮನ್ ಕಾರೋ ಘರೆ ಅಂತನ್ಬಿಟ್ಟು ಮನಸ್ಸೇ ನಿನ್ನ ಮನೆಯಲ್ಲೇ ನೀನು ಇರೋ ಬೇರೆಯವ್ರ ಮನೆಗೆ ಹೋಗ್ಬೇಡ ಅಂತನ್ಬಿಟ್ಟು ನಿನ್ನ ಮನೆಯಲ್ಲೇ ನೀನಿರು ಬೇರೆಯವ್ರ ಮನೆಗೆ ಹೋಗಬೇಡ ನಾವೆಲ್ಲರೂ ಕೂಡ ಬೇರೆಯವ್ರ ಮನೇಲಿ ಇರೋದಕ್ಕೆ ಇಷ್ಟಪಡ್ತೀವಿ ಅಲ್ವಾ ಬೇರೆಯವ್ರ ಮನೇಲಿ ಇಷ್ಟ ಇ ಇಡೋದಕ್ಕೆ ಇಷ್ಟಪಡೋದು ಅಂತಂದ್ರೆ ಏನು ಅಂತಂದುಬಿಟ್ರೆ ಬೇರೆಯವ್ರು ನನ್ನನ್ನು ಮರಿಬಾರದು ಅಂತ ನಾವ ಅವರೆಲ್ಲರೂ ಯಾವ ಆವ್ಲೂ ಕೂಡ ಅವರೆಲ್ಲರೂ ಕೂಡ ನನ್ನನ್ನು ನೆನೆಸ್ಕೋತಾ ಇರಬೇಕು ಅಂತ ನಾನು ಬಯಸ್ತೀನಿ ನಾವಾಗಲೂ ಸಾಮಾನ್ಯ ಹೊರಗಡೆ ಹೋಗುವಾಗ ಅವರು ಹೇಳೋದುಂಟು ನಾನು ಹೋಗ್ತಾಯಿದ್ದೀನಿ ನನ್ನ ಮರಿಬೇಡಿಯಪ್ಪ ಅಂತ ಹೇಳ್ತೀನಿ ನಾನು ಅನಿಸುತ್ತೀ ಒಬ್ಬರು ಸ್ವಾಮಿಗಳಿಗೆ ನಾನು ಟಿ ಸಿ ಹೋಗುವಾಗ ಬ್ರಹ್ಮಚಾರಿಯಾಗಿದ್ದಾಗ ಅವ್ರು ಟಿ ಸಿ ಹೋಗುವಾಗ ಹೇಳಿದೆ ಅವರಿಗೆ ಹ್ಞೂ ಸ್ವಾಮಜಿ ನನ್ನನ್ನು ಮರಿಬೇಡಿ ಅಂತನ್ಬಿಟ್ಟು ಅವ್ರೇನು ಹೇಳಿದ್ರು ಅಂತನ್ಬಿಟ್ರಿ ಅಯ್ಯೋ ನಿಮ್ಮನ್ನೆಲ್ಲ ಎಲ್ಲಿ ನೆನ್ಪಿಟ್ಕೊಡೋಕ್ಕಾಗತ್ತೀರಿ ದೇವ್ರನ್ನೇ ನನ್ನ ನೆನ್ಪಿಟ್ಕೊಳೋಕ್ಕಾಗೋದಿಲ್ಲ ನಿಮ್ಮನ್ನೆಲ್ಲ ನೆನ್ಪಿಟ್ಕೊಳಕ್ಕಾಗ ಅಂತ ಹೇಳಿದ್ರು ನಾವೇನು ನಮ್ಮ ಭಾವನೆ ಏನು ಅಂತನ್ಬಿಟ್ರಿ ದೇವ್ರನ್ನ ಮರೆತರೂ ಪರವಾಗಿಲ್ಲ ನೀವು ನನ್ನನ್ನು ಮರಿಬೇಡಿ ಅಂತನ್ಬಿಟ್ಟು ಆ ಥರ ಮನೋಭಾವ ನಮ್ಮದು ಅದಕ್ಕೆ ಯಾವಾಗ ಅಂದರೆ ಇನ್ನೊಬ್ಬರ ಮನೇಲಿ ನಾನು ಇರೋದಕ್ಕೆ ಇಷ್ಟಪಡ್ತೀನಿ ಇನ್ನೊಬ್ಬರು ಪ್ರಶಂಸೆ ಮಾಡಬೇಕು ಅಂತ ನಾನು ಬಯಸ್ತೀನಿ ಅದರ ಅರ್ಥ ಏನು ನಾನು ಅವ್ರ ಮನಸ್ಸಿನಲ್ಲಿ ಇರೋದಕ್ಕಿಂತ ಇಷ್ಟಪಡ್ತೀನಿ ನಾನು ಈ ಥರ ಏನಾಗುತ್ತೆ ಅಂತಂದುಬಿಟ್ರೆ ನಮ್ಮನ್ನು ನಮ್ಮ ಕಳ್ಕೊಂಡ್ಬಿಡ್ತೀವಿ ನಮ್ಮಿಂದ ನಾವೇ ದೂರವಾಗಿಬಿಡ್ತೀವಿ ಸೆಲ್ಫ್ ಏಲಿಯನೇಷನ್ ಈ ರೀತಿ ದೂರವಾಗಬಾರ್ದು ನಮ್ಮಲ್ಲಿ ನಾವಿರೋದನ್ನು ಕಲ್ತ್ಕೊಬೇಕು ನಮ್ಮಲ್ಲಿ ನಾವಿದ್ದಾಗ ನಮ್ಮ ಒಂದು ವ್ಯಕ್ತಿತ್ವದ ಕೇಂದ್ರದಲ್ಲಿ ನಾವಿದ್ದಾಗ ಆಗೇನಾಗತ್ತೆ ಅಂತಂದುಬಿಟ್ರೆ ಹೊರಗಿನ ಸನ್ನಿವೇಶಗಳಿಂದ ಹೊರಗಿನ ವ್ಯತ್ಯಯಗಳಿಂದ ನಾವು ವಿಚಲಿತರಾಗದೇ ಇರೋದಕ್ಕೆ ಸಾಧ್ಯ ಇತಿಚರ ಅಂದರು ಒಂದು ಉದಾಹರಣೆನು ಕೊಡ್ತಾಯಿದ್ರು ಹಿಂದೆ ಎಲ್ಲ ಒಂದು ಮಷಿ ಕುಟಿಕೆ ಇರ್ತಾ ಇತ್ತಂತೆ ಆ ಮಷಿ ಕುಟಿಕೆ ಏನು ಅಂತಂದ್ಬಿಟ್ರೆ ಕೆಳ ತಳಭಾಗ ತುಂಬ ಭಾರ ತುಂಬ ಭಾರ ಅದು ಏನು ಮಾಡಿದ್ರು ಕೂಡ ಅದು ಆ ಕಡೆ ಈ ಕಡೆ ಹೊಂದಾಗ್ಬಿಟ್ಟು ಮಶಿ ಕೆಳಗಡೆ ಚೆಲ್ತಾ ಇರಲಿಲ್ಲ ಹ್ಞೂ ಯಾವಾಗಲೂ ಕೂಡ ತನ್ನ ಬ್ಯಾಲೆನ್ಸನ್ನು ಉಳಿಸ್ಕೊಳ್ಳೋದು ಹಾಗೆ ನಾವೇನು ಮಾಡಬೇಕು ಅಂತಂದ್ಬಿಟ್ರೆ ನಮ್ಮ ವ್ಯಕ್ತಿತ್ವ ಕೇಂದ್ರದಲ್ಲಿ ನಾವು ಸ್ಥಿರವಾಗಿ ನಿಂತ್ಕೊಂಡ್ಬಿಟ್ಟು ನಮ್ಮ ಬ್ಯಾಲೆನ್ಸನ್ನು ಉಳಿಸ್ಕೊಬೇಕು ಅಂತಂದ್ಬಿಟ್ಟು ಈಗ ನಮ್ಮ ವ್ಯಕ್ತಿತ್ವ ಕೇಂದ್ರ ನಮ್ಮಲ್ಲಿರೋದಿಲ್ಲ ಅದು ಏನಾಗುತ್ತೆ ಅಂತಂದ್ಬಿಟ್ಟು ಬೇರೆ ಎಲ್ಲೋ ಕಡೆ ಇರುತ್ತೆ ಹಿಂದೆ ಹಿಂದೆನೂ ಹೇಳಿದಿನಿ ಈ ಕಥೆನ ಒಂದು ಕಥೆ ಇರುತ್ತೆ ಏನು ಜಾನಪದ ಕತೆ ಆ ಕಥೆಯಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ ಆ ರಾಕ್ಷಸನ ಪ್ರಾಣ ಅವನ ದೇಹದಲ್ಲಿರೋದಿಲ್ಲವಂತೆ ಅದು ಯಾವುದೋ ಒಂದು ಹಕ್ಕಿನಲ್ಲಿಟ್ಟಿರ್ತಾನಂತೆ ಹ್ಞೂ ಹಕ್ಕಿನಲ್ಲಿ ಇಟ್ಟಿರ್ತಾನೆ ಆ ಕಥಾ ನಾಯಕ ಏನು ಮಾಡ್ತಾನೆ ಅಂತಂದ್ಬಿಟ್ಟರೆ ಈ ರಾಕ್ಷಸನ ಕೊಲ್ಲಬೇಕು ಇವನತ್ರ ಬಂದು ಯುದ್ಧ ಮಾಡ್ತಾನೆ ಅವನನ್ನು ಸೋಲಿಸ್ತಾನೆ ಕೆಳಗೆ ಹಾಕ್ತಾನೆ ಆದರೆ ಅವನು ಏನು ಮಾಡಿದ್ರೂ ಸಾಯುವುದಿಲ್ಲ ಎಷ್ಟು ಹೊಡೆದರೂ ಸಾಯುವುದಿಲ್ಲ ಸಾಯಿಸೋಕೆ ಆಗ್ತಾಯಿಲ್ಲ ಏನು ಮಾಡೋದು ಆಮೇಲೆ ಭಾಳ ಯೋಚನೆ ಮಾಡಿದ ಮೇಲೆ ಅವನಿಗೆ ಗೊತ್ತಾಯ್ತಂತೆ ಎಲ್ಲರದ್ದು ವಿಚ ವಿಚಾರಸ ಮಾಡಿ ಮಾಡಿ ಮಾಡಿ ಮಾಡಿ ಅದು ಏನು ಅಂತ ತುಂಬ ಸೀಕ್ರೆಟ್ ಅವನಿಟ್ಟಿದ್ದ ಯಾರಿಗೂ ಗೊತ್ತಾಗಲೇ ರೀತಿನಲ್ಲಿ ಇಟ್ಟಿದ್ದ ಆಮೇಲೆ ಗೊತ್ತಾಯ್ತಂತೆ ಇವನ ಪ್ರಾಣ ಒಂದು ಹಕ್ಕಿನಲ್ಲಿದೆ ಆ ಹಕ್ಕಿಯಲ್ಲಿದೆ ಅಂತಂದ್ಬಿಟ್ರೆ ಒಂದು ಆಳವಾಗಿದ್ದು ಗುಹೆಯಲ್ಲಿದೆ ಆ ಗುಹೆಯಲ್ಲಿ ಒಂದು ಪಂಜರ ಇದೆ ಆ ಪಂಜರದೊಳಗೆ ಹಕ್ಕಿ ಇದೆ ಆ ಹಕ್ಕಿಯೊಳಗೆ ಒಂದು ಪ್ರಾಣ ಇದೆ ಅಂತ ಗೊತ್ತಾಯ್ತಂತೆ ಹೇಗೋ ಕಂಡು ಹೋಗ್ಬಿಟ್ಟು ಆ ಗುಹೆನಲ್ಲಿ ಹೋಗ್ಬಿಟ್ಟು ಆ ಪಂಜರವನ್ನು ಒಪ್ಪನ್ನು ಮಾಡಿಬಿಟ್ಟು ಹಕ್ಕಿಯನ್ನು ತೆಗೆದುಬಿಟ್ಟು ಅದು ಕೂತ್ಕಿಯನ್ನು ಹಿಚ್ಚಿಗಿಂದಂತೆ ಸಾಯಿಸಿಬಿಟ್ಟ ಆಮೇಲೆ ಇಲ್ಲಿ ರಾಕ್ಷಸ ಬಿದ್ದುಬಿಟ್ಟ ಅರಮನೆಯಲ್ಲಿ ಹಾಗೇ ಏನಾಗುತ್ತೆ ಅಂತಂದ್ಬಿಟ್ರೆ ನಮ್ಮ ಪ್ರಾಣವು ಕೂಡ ಎಲ್ಲೋ ಒಂದು ಕಡೆ ಇರುತ್ತೆ ಅದು ಯಾವುದೋ ಒಂದು ಹಣದಲ್ಲಿರುತ್ತೆ ಅದು ಡಿಮಾನಿಟೈಸೇಷನ್ ಆಗಿಬಿಡುತ್ತೆ ಹ್ಞೂ ಅದು ಹೋಯ್ತದ್ದು ಆಮೇಲೆ ಯಾವುದೋ ಒಂದು ವ್ಯಕ್ತಿಯಲ್ಲಿ ಇರ್ಬೋದು ಹ್ಞೂ ಎಷ್ಟೋ ಜನ ಇವಾಗಿಂದ ಯುವಕರಲ್ಲಿ ಹಾಗೆ ಮಾಡ್ಕೋತಾರೆ ಯಾವುದೋ ಒಂದು ವ್ಯಕ್ತಿಯಲ್ಲಿ ಅವ್ರ ಪ್ರಾಣ ಇರುತ್ತೆ ಅವ್ರು ಯಾರೋ ಬೇರೆ ಬೇರೆಯವ್ರ ಮದುವೆ ಮಾಡ್ಕೊಂಡ್ಬಿಡ್ತಾರೆ ಇವ್ರ ಕಮಿಟ್ಸ್ ಇದೇ ಕಮಿಟ್ ಸ್ಯೂಸೈಡ್ ಈ ಥರ ಎಲ್ಲ ಆಗ್ತಾ ಉಂಟು ಇವಾಗ ಎಲ್ಲೆಲ್ಲೂ ಇರುತ್ತೆ ನಮ್ಮ ಪ್ರಾಣ ಆ ರೀತಿಯಲ್ಲಿ ಪ್ರಾಣ ಇದ್ಬಿಟ್ಟು ನಾವು ನಮ್ಮಲ್ಲಿರದೇ ನಾವು ಈ ಪ್ರಪಂಚದ ವ್ಯಕ್ತಿಗಳಿಂದಾಗಿ ಅನೇಕ ರೀತಿಯ ಏರುಪೇರುಗಳಿಂದಾಗಿ ನಾವು ಕೂಡ ವಿಚಲಿತರಾಗ್ಬಿಡ್ತೀವಿ ಸ್ಥಿರತೆಯನ್ನು ಕಳ್ಕೊಂಬಿಡ್ತೀವಿ ಅದಕ್ಕೆ ನಮ್ಮಲ್ಲಿ ನಾವು ಇರೋದನ್ನು ಅಂತ ನೋಡಿಲ್ಲ ನೀನು ಹಾಂ ಗುರುವಿನ ಉಪದೇಶದ ಸಂಬಂಧವಾಗಿ ತಿಳಿಸಿದರಲ್ಲ ಆತನನ್ನು ನಾವು ಪಡೆದುಕೊಳ್ಳುವ ಬಗ್ಗೆ ಹೇಗೆ ಶ್ರೀರಾಮಕೃಷ್ಣರು ಸಿಕ್ಕಿ ಸಿಕ್ಕಿದವರೆಲ್ಲ ಗುರು ಆಗಲಾರರು ಮರದ ದಿಮ್ಮಿ ತಾನೂ ತೇಲಿ ಹೋಗು ತೇಲಿಹೋಗಬಲ್ಲದು ಅನೇಕ ಜಂತುಗಳನ್ನು ಹೊತ್ತುಕೊಂಡು ಹೋಗಬಲ್ಲದು ಮರದ ದಿಮ್ಮಿ ಶ್ರೀರಾಮಕೃಷ್ಣರು ಅಂಥ ಮರದ ದಿಮ್ಮಿ ಇದ್ದ ಹಾಗೆ ಹಡಗಿದ್ದ ಹಾಗೆ ಹೋಗಬಲ್ಲದು ಆದರೆ ಬೆಂಡಿನ ಮೇಲೆ ಹತ್ತಿ ಕುಳಿತರೆ ಬೆಂಡು ಮುಳುಗಿ ಹೋಗುತ್ತದೆ ಹತ್ತಿದವನು ಮುಳುಗಿ ಹೋಗುತ್ತಾನೆ ಇಂದಿನ ಇಂದ ಎಷ್ಟೋ ಜನ ಥರ ಅವರು ಬೆಂಡಿನಂತೆ ಹ್ಞೂ ಅವರು ಅವ್ರನ್ನ ನಂಬಿಕೊಂಡು ಹೋಗ್ಬಿಟ್ರೆ ನಾವು ಮುಳುಗಿ ಹೋಗೋದು ಅವರು ಕೂಡ ಮುಳುಗಿ ಹೋಗೋದು ಆದರೆ ಆ ಬೆಂಡು ಏನು ಮಾಡುತ್ತೆ ಅಂತಂದುಬಿಟ್ರೆ ಅದು ಮುಳುಗೋದಿಲ್ಲ ನಿಜವಾಗೂ ಕೂಡ ಇನ್ನೊಬ್ರನ್ನ ಮುಳುಗಿಸ್ಬಿಟ್ಟು ಅದು ಕೆಳಗಡೆ ಹೋಗಿದ್ದು ಮತ್ತೆ ಮನೆ ಮೇಲೆ ಬರ್ಕೊಳ್ತದ ಮೇಲೆ ಬಂದುಬಿಡ್ತದ ಮೇಲೆ ಬಂದುಬಿಡುತ್ತೆ ಹಾಗೆಯೇ ಈಗಿನ ಗುರುಗಳು ಕೂಡ ಎಷ್ಟೋ ಜನ ಗುರುಗಳು ಅವರು ಅವ್ರು ಮುಳುಗಿ ಹೋಗೋದಿಲ್ಲ ಅವ್ರು ಇನ್ನೂ ಇನ್ನು ಎಷ್ಟೋ ಜನರನ್ನು ಅದಕ್ಕೋಸ್ಕರ ಮೇಲೆ ಬಂದುಬಿಡ್ತ ಆಮೇಲೆ ಕೊನೆಯಲ್ಲಿ ಮುಳುಗ್ತಾರೆ ಮುಳುಗಿ ಹೋಗುತ್ತಾನೆ ಅದಕ್ಕೆ ಅದಕ್ಕಾಗಿಯೇ ಭಗವಂತನು ಯುಗಯುಗದಲ್ಲೂ ಗುರು ರೂಪದಿಂದ ಅವತೀರ್ಣನಾಗುತ್ತಾನೆ ಸಚ್ಚಿದಾನಂದನೇ ಗುರು ಅಂದರೆ ಈ ಗುರುವನ್ನು ಕಂಡುಹಿಡತಕ್ಕಂತಹದ್ದನ್ನೇ ಯಥಾರ್ಥ ಗುರು ಯಾರು ಅಂತಕ್ಕಂಥದು ಕಂಡಿಡತಕ್ಕಂಥದ್ದನ್ನೇ ಒಂದು ದೊಡ್ಡ ಸಾಹಸ ಹ್ಞೂ ಅದೇ ಒಂದು ದೊಡ್ಡ ಸಾಧನೆ ಅದಕ್ಕೆ ಈವನ್ ಜೀಸಸ್ ಕ್ರಿಸ್ಟ್ ಕೂಡ ಹೇಳ್ತಾನೆ ಬಿವೇರ್ ಆಫ್ ಫಾಲ್ಸ್ ಪ್ರಾಫಿಟ್ಸ್ ಅಂತ ಅಂದ್ಬಿಟ್ಟು ಬಿವೇರ್ ಆಫ್ ಫಾಲ್ಸ್ ಪ್ರಾಫಿಟ್ಸ್ ಇದರ ಸೋ ಮೆನಿ ಫಾಲ್ ಪ್ರಾಫಿಟ್ಸ್ ಆರದೆ ಹ್ಞೂ ಅವ್ರ ಅವ್ರ ಬಗ್ಗೆ ಎಚ್ಚರಿಕೆಯಿಂದ ಇರು ಅಂತಂದ್ಬಿಟ್ಟು ಜೀಸಸ್ ಕ್ರೈಸ್ಟ್ ಕೂಡ ಹೇಳ್ತಾರೆ ಆವಾಗಿನ ಕಾಲದಲ್ಲೂ ಇತ್ತು ಅದಕ್ಕೋಸ್ಕರವಾಗಿ ಗುರು ನಮಗಂತೂ ಗುರು ಬೇಕೇ ಬೇಕು ಗುರು ಇಲ್ದೇ ಸಾಧನೆ ಮಾಡೋಕ್ಕಾಗೋದಿಲ್ಲ ಒಂದು ಕಳ್ಳತನ ಮಾಡೋಕ್ಕಾದರೂ ಕೂಡ ಗುರು ಬೇಕು ಅಂತಂದ್ಬಿಟ್ಟು ಕಲ್ತ್ಕೊಳೋಕ್ಕೂ ಗುರು ಬೇಕು ಅಂತಂದ್ಬಿಟ್ಟು ಬ್ರಹ್ಮಾನಂದರು ಹೇಳ್ತಾರೆ ಯತೀಶ್ವರ ಅಂದರು ಒಂದು ಕಥೆಯನ್ನು ಕೂಡ ಹೇಳ್ತಾರೆ ಚೈನೀಸ್ ಕಥೆ ಹೇಳ್ತಾರೆ ಒಬ್ಬ ಚೀ ಇಂಥ ಒಬ್ಬ ಚೈನಾ ಗುರು ಇದ್ದಂತೆ ಅವನು ಲಾವೋರ್ಡ್ಸೆ ಶಿಷ್ಯ ಅವನು ಅವನು ಚೀನ್ ತ ಅವನ ಹೆಸರು ಅವನ ಹತ್ರ ಒಬ್ಬ ಬಂದ್ಬಿಟ್ಟು ಕೇಳ್ತಾನಂತೆ ಭಕ್ತನೊಬ್ಬ ಬಂದು ಕೇಳ್ತಾನಂತೆ ಈ ದರೋಡೆ ಮಾಡೋದಿದೆಯಲ್ಲ ಒಂದು ಪ್ರೊಫೆಷನ್ ಹ್ಞೂ ದರೋಡೆ ಮಾಡೋ ಪ್ರೊಫೆಷನ್ ಅದರಲ್ಲೂ ಕೂಡ ಟಾವೋ ಇದೆಯಾ ಅಂತನ್ಬಿಟ್ಟು ಟಾವೋ ಇದೆಯಾ ಅಂತನ್ಬಿಟ್ಟು ಅದಕ್ಕೂ ಒಂದು ಮಾರ್ಗ ಇದೆ ನಿರ್ದಿಷ್ಟವಾಗಿರ್ತಕ್ಕಂಥ ಮಾರ್ಗ ಇದೆಯಾ ಅದರಲ್ಲೂ ಕೂಡ ಕಲ್ತ್ಕೊಳ್ಳೋದಿದೆಯಾ ಅಂತನ್ಬಿಟ್ಟು ಹೌದು ಹೌದು ಅದರಲ್ಲೂ ಕೂಡ ಕಲ್ತ್ಕೊಳ್ತಕ್ಕಂಥದ್ದಿದೆ ಭಾಳ ಇದೆ ಪಿಕ್ ಪಾಕೆಟ್ ಮಾಡಬೇಕು ಅಂತಂದರೆ ಪಿಕ್ ಪಾಕೆಟ್ ಗುರುಸನ್ನ ಇರ್ತಾರಂತೆ ಅದಲ್ಲೂ ಕೂಡ ಕಲ್ತ್ಕೊಳ್ಳೋದು ಇದೆ ಇತಿಚಾರೇಳ್ತಾರೆ ಅದು ಪಿಕ್ ಪಾಕೆಟ್ ಗುರುಸ್ ಇರ್ತಾರಂತೆ ಹಾಗೆಯೇ ಎಲ್ಲದಕ್ಕೂ ಕೂಡ ಗುರು ಇರ್ತಾರೆ ಇದರಲ್ಲೂ ಕೂಡ ಟಾವದಲ್ಲೂ ಕೂಡ ಅವ್ನು ನಿರ್ದಿಷ್ಟವಾಗಿರ್ತಕ್ಕಂಥ ಮಾರ್ಗ ಇದೆ ಅವನೇನು ಹೇಳ್ತಾನೆ ಏನದು ಅಂತಂದ್ಬಿಟ್ಟು ಅದಕ್ಕೆ ಅವನು ಹೇಳ್ತಾನಂತೆ ನೋಡಿ ಮೂರು ನಾಲ್ಕು ಮುಖ್ಯವಾಗಿರ್ತಕ್ಕಂಥ ಗುಣಗಳು ಬೇಕು ದರೋಡಿಕಾರ ಆಗಬೇಕು ಅಂತಂದ್ಬಿಟ್ಟು ಒಬ್ಬ ದರೋಡಿಕಾರ ಆಗಬೇಕು ಅಂತಂದ್ಬಿಟ್ಟು ನಾಲ್ಕು ಮುಖ್ಯವಾಗಿರ್ತಕ್ಕಂಥ ಗುಣ ಯಾವುದು ಅಂತನ್ಬಿಟ್ರೆ ವಿಷಮ್ ಬೇಕು ಅಂತ ಹೇಳ್ತಾನೆ ವಿಷಮ್ ಇರಬೇಕಂತೆ ಎಲ್ಲಿ ಸಂಪತ್ತಿದೆ ಎಲ್ಲಿ ಸಂಪತ್ತಿದೆ ಅದನ್ನ ಗುರುತಿಸ್ತಕ್ಕಂಥ ಒಂದು ಸಾಮರ್ಥ್ಯ ಇರಬೇಕು ಅವನಿಗೆ ಎಲ್ಲೋ ಕಡೆ ಹೋಗ್ಬಿಟ್ಟು ಆಮೇಲೆ ಕನ್ನ ಹಾಕ್ಬಿಟ್ಟು ಆಮೇಲೆ ಏನೂ ಇಲ್ಲದ್ಬಿಟ್ಟು ಆಗೋದಿಲ್ಲ ಅವನು ಅದನ್ನೆಲ್ಲ ಭಾಳ ಎಚ್ಚರಿಕೆಯಿಂದ ಗಮನಿಸ್ತಾ ಇರ್ತಾನೆ ಎಲ್ಲಿರುತ್ತೆ ಎಲ್ಲಿ ಸಾಧ್ಯ ಎಲ್ಲಿ ಕನ್ನ ಹಾಕಿರೋ ಸಿಕ್ಕತ್ತೆ ಅದನ್ನೆಲ್ಲ ಕೂಡ ಅವನಿಗೆ ಗಮನ ಇರ್ತಾನೆ ಭಾಳ ಕೂಡ ಭಾಳ ಚುರುಕಾಗಿರಬೇಕು ವಿಶ್ಡಮ್ ಬೇಕು ಆಮೇಲೆ ಅವನಿಗೆ ಏನಿರಬೇಕಪ್ಪ ಅಂತಂದ್ಬಿಟ್ರೆ ಸಾಹಸ ಪ್ರವೃತ್ತಿ ಅಡ್ವೆಂಚರಸ್ ನೇಚರ್ ಇರಬೇಕು ಅಡ್ವೆಂಚರ್ ಇರಬೇಕು ಅವನು ಮುನ್ನುಗ್ಗಿ ಹೋಗಿಬಿಟ್ಟು ಆ ಎಲ್ಲರೂ ತನ್ನ ಅನ್ಯಾಯಗಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಆ ಕನ್ನ ಹಾಕ್ಬಿಟ್ಟು ಆ ಮನೆಗೆ ನುಗ್ಗಿಬಿಟ್ಟು ಅಥವಾ ಬ್ಯಾಂಕಿಗೆ ನುಗ್ಗಿಬಿಟ್ಟು ಅವನು ಕದಿಬೇಕು ಅಂದರೆ ಎಷ್ಟೊಂದು ಸಾಹಸ ಅದು ಸಾಮಾನ್ಯ ಸಾಮಾನ್ಯ ಕೆಲಸ ಅಲ್ಲ ಅದು ದೊಡ್ಡ ಸಾಹಸ ಅದು ಆ ರೀತಿ ಸಾಹಸ ಪ್ರವೃತ್ತಿ ಇರಬೇಕು ಆಮೇಲೆಲ್ಲ ಕದ್ದು ಮಾಲನ್ನೆಲ್ಲ ಕದ್ದ ಮೇಲೆ ಏನಾಗುತ್ತೆ ಅಂತಂದ್ಬಿಟ್ರೆ ಅವನು ಲೀಡರ್ ಇದ್ದಾನಲ್ಲ ಅವ್ನು ಬೇರೆಯವ್ರನ್ನೆಲ್ಲ ಹೊರಗಡೆ ಕಳಿಸ್ಬಿಟ್ಟು ಕೊನೆ ಕೊನೆಯಲ್ಲಿ ತಾನು ಬರಬೇಕಂತೆ ಅದಕ್ಕೆ ಅವನಿಗೆ ತುಂಬ ಧೈರ್ಯ ಬೇಕು ಖರೇಜಿರಬೇಕು ಖರೇಜಿರಬೇಕು ಆಮೇಲೆಲ್ಲ ಕದ್ದು ಮಾಲ್ ಕದ್ದು ಮಾಲನ್ನೆಲ್ಲ ತಂದ ಮೇಲೆ ಆಮೇಲೆ ಅದನ್ನು ತಮ್ಮಲ್ಲಿ ಅವನು ಸರಿಯಾದ ರೀತಿಯ ಪ್ರಮಾಣದಲ್ಲಿ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಬೇಕು ಜಸ್ಟಿಸ್ ಇರಬೇಕು ಅದಕ್ಕೆ ಜಸ್ಟಿಸ್ ಇರಬೇಕು ಎಲ್ಲಿ ಟಾವೋ ಇಲ್ಲ ಎಲ್ಲಿ ಒಂದು ನಿರ್ದಿಷ್ಟವಾದ ಮಾರ್ಗ ಇಲ್ಲ ನೀತಿ ಇಲ್ಲ ನಿಯಮ ಇಲ್ಲ ಎಲ್ಲ ಕಡೆನೂ ಇದೆ ಕಳ್ಳರ ಗುಂಪಿನಲ್ಲಿ ನೀತಿ ನಿಯಮ ಇಲ್ಲದಿದ್ರೆ ಅವ್ರು ನಡೆಯೋದೇ ಇಲ್ಲ ಅದು ಅವ್ರಿಗೆ ಮತ್ತೆ ನಮಗಿಂತ ಜಾಸ್ತಿ ಅವ್ರಿಗೆ ಬೇಕು ನೀತಿ ನಿಯಮಗಳು ಅವರು ಸುಳ್ಳು ಹೇಳಬಾರ್ದು ಸುಳ್ಳು ಹೇಳೇ ಅಮ ಅವ್ರ ಅಮಂಗ್ ದೆಮ್ಸಲ್ಸ್ ಅವರಲ್ಲಿ ಸುಳ್ಳು ಹೇಳುವ ಹಾಗೇ ಇಲ್ಲ ಮೋಸ ಮಾಡೋ ಹಾಗೇ ಇಲ್ಲ ಅವರು ಪರಸ್ಪರ ಪ್ರೀತಿಸಬೇಕಾಗ್ತದೆ ಒಬ್ಬರನ್ನೊಬ್ರು ಹಿಂಸೆ ಮಾಡೋವಾಗಿಲ್ಲ ಹ್ಞೂ ಅವರು ತನ್ನ ಕದ್ದಿದ್ದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಬೇಕು ಅವರು ಅಲ್ಲಿ ತುಂಬ ನೀತಿ ನಿಯಮಗಳು ತುಂಬ ಅವಶ್ಯಕ ಅವರಿಗೆ ಇಲ್ಲದ್ರೆ ಅವರು ಕರಿಮಣ ಪರಿಣಾಮಕಾರಿಯಾಗಿ ಅವರು ಕಳತನ ಮಾಡೋಕ್ಕಾಗೋದಿಲ್ಲ ದರೋಡಿಕೋರರಾಗಿರೋಕ್ಕಾಗೋದಿಲ್ಲ ಹೆಚ್ಚು ಕಾಲ ನಿಲ್ಲೋದಿಲ್ಲ ಇದು ಅಂದರೆ ಒಂದು ಒಂದು ಮಾರ್ಗ ಇದೆ ನಿರ್ದಿಷ್ಟವಾದ ಮಾರ್ಗ ಇದೆ ಆ ಮಾರ್ಗವನ್ನು ನಾವು ಕಲ್ತ್ಕೊಬೇಕು ಅರ್ಥ ಮಾಡ್ಕೊಬೇಕು ಅದಕ್ಕೆ ಗುರು ಅವಶ್ಯಕ ಅಂತ ಒಬ್ಬ ಕಳ್ಳ ಇದ್ದಂತೆ ಭಾಳ ಪ್ರಸಿದ್ಧನಾಗಿರ್ತಕ್ಕಂಥ ಕಳ್ಳ ಅವನಿಗೆ ತುಂಬ ವಯಸ್ಸಾಗ್ತಬಂತು ಅವನು ಇನ್ನೇನು ವಯಸ್ಸ ಇದೆ ತುಂಬ ಆಗ ಅವನ ಮಗ ಕೇಳಿದನಂತೆ ಅಪ್ಪ ನೀನು ವಯಸ್ಸಾಗಿಬಿಡ್ತು ನಿನಗೆ ಇನ್ನೂ ನನ್ನ ಈ ಕಲೆಯನ್ನು ನಾನು ಕಲಿಸ್ಲಿಲ್ವಲ್ಲ ಆಮೇಲೆ ನಾನು ಏನು ಮಾಡಲಿ ನನ್ನ ಮುಂದೆ ನನ್ನ ಗತಿ ಏನು ನೀನು ಕಲಿಸ್ಲೇ ಇಲ್ಲ ನಾನು ಸರಿಯಾಗಿ ಅಂತನ್ಬಿಟ್ಟು ಆಗ ಅವನು ಹೇಳಿದಂತೆ ಇವತ್ತು ರಾತ್ರಿ ನನ್ನ ಜೊತೆ ಬಾ ಅಂತನ್ಬಿಟ್ಟು ಅವನು ಮಗನ ಕರ್ಕೊಂಡು ಹೋದನಂತೆ ಮಗನ ಕರ್ಕೊಂಡು ಹೋಗ್ಬಿಟ್ಟು ಒಂದು ಮನೆಗೆ ನುಗ್ತಾನೆ ನುಗ್ಬಿಟ್ಟು ಅವರು ಆ ಒಂದು ಒಳಗಡೆ ಒಂದು ರೂಮು ಆ ರೂಮ್ನಲ್ಲೆಲ್ಲ ಕುದೀತಾ ಇರುವಾಗ ಇದ್ದಕ್ಕಿದ್ದಂಗೆ ಮನೆಯವರಿಗೆ ಎಚ್ಚರ ಎಚ್ಚರಬಿಡ್ತು ತಕ್ಷಣ ಏನು ಮಾಡ್ತಾನೆ ತಂದೆ ಅಂತಂದ್ಬಿಟ್ಟು ತಂದೆ ಅಲ್ಲ ಈ ಮಗನ ಒಳಗಡೆ ಬಿಟ್ಬಿಟ್ಟು ಒಳಗಡೆ ಬಿಟ್ಬಿಟ್ಟು ರೂಮ್ ಬಿಟ್ಬಿಟ್ಟು ಹೊರಗಡೆಯಿಂದ ಚಿಲುಕ ಹಾಕ್ಬಿಟ್ಟು ಊಟೋಗ್ಬಿಟ್ರಂತೆ ಇವನೇನು ಮಾಡೋದು ಹೊರಗಡೆ ಬರೋ ಹಾಗಿಲ್ಲ ಈಗ ಈಗ ಅವರೆಲ್ಲ ಬಂದ್ಬಿಟ್ಟು ಗಲಾಟೆ ಮಾಡ್ತಾಯಿದ್ದಾರೆ ಎಲ್ಲಿ ಕಳ್ಳ ಇಲ್ಲಿ ಕಳ್ಳ ಇಲ್ಲಿ ಅಂತಂದ್ಬಿಟ್ಟು ಈಗ ಅವನು ಏನು ಮಾಡೋದು ಹೇಗೆ ತಪ್ಪಿಸ್ಕೊಳ್ಳೋದು ಅಂತಂದ್ಬಿಟ್ಟು ಭಾಳ ಅವನು ಯೋಚನೆ ಮಾಡಿದ್ನಂತೆ ಆಮೇಲೆ ಅವನೇನು ಮಾಡಿದಂತನ್ಬಿಟ್ರೆ ಬೆಕ್ಕಿನ ಥರ ಕೂಗುಕ್ಷಿರಿ ಮಾಡಿದ್ ಮಿಯೋ ಮಿಯೋ ಅಂತ ಕೂಗುಕ್ಷಿರಿ ಮಾಡಿದ್ನಂತೆ ಆಮೇಲೆ ಇವರೆಲ್ಲ ಏನೋ ಒಳಗಡೆ ಎಲ್ಲೋ ಬೆಕ್ ಸೇರ್ಕೊಂಬಿಟ್ಟಿದೆ ಅಂತ ಅಂದ್ಬಿಟ್ಟು ಬಾಗಿಲು ತೆಗೆದ್ರಂತೆ ಬಾಗಿಲು ತೆಗೆದ ತಕ್ಷಣ ಇವನು ತಕ್ಷಣ ಮಿಂಚಿನಂತೆ ಓಡಿಬಿಟ್ನಂತೆ ಓಡಿಬಿಟ್ನಂತೆ ಡ್ರಮ್ ರು ಆಮೇಲೆ ಅವ್ನು ಕಳ್ಳ ಕಳ್ಳ ಅಂತ ಅಂದ್ಬಿಟ್ಟು ಎಲ್ಲ ಹಿಂದೆ ಓಡಿದ್ರಂತೆ ಅವ್ನು ಹಿಡಿಯೋದಕ್ಕೋಸ್ಕರವಾಗಿ ಅಲ್ಲೊಂದು ಒಳಗಡೆ ಬಾವಿ ಇತ್ತಂತೆ ಆ ಬಾವಿ ಒಳಗಡೆ ಒಂದು ದೊಡ್ಡದೊಂದು ಕಲ್ಲು ಇತ್ತಂತೆ ಹ್ಞೂ ದೊಡ್ಡ ಕಲ್ಲು ಗುಂಡು ಕಲ್ಲು ಅದನ್ನು ಅವನೇನು ಮಾಡ್ತಾನೆ ಅಂತ ಅಂದ್ಬಿಟ್ರೆ ಬಾವಿ ಒಳಗೆ ಹಾಕ್ಬಿಟ್ಟನ್ಬಿಟ್ಟು ಅಂತ ಶಬ್ದ ಆಯ್ತಂತೆ ಅವನು ಓಡಿ ಇವರು ದುಳುಮಂತ ಶಬ್ದ ಇದನ್ನು ನೋಡ್ಬಿಟ್ಟು ಇವ್ನೆಲ್ಲೋ ಬಾವಿಗೆಲ್ಲೋ ಹಾರಬಿಟ್ಟಿದ್ದಾನೆ ಅಂತಂದ್ಬಿಟ್ಟು ತಿಳ್ಕೊಂಬಿಟ್ರಂತೆ ಆಮೇಲೆಲ್ಲ ತಂದುಬಿಟ್ಟು ದೀಪ ಎಲ್ಲ ತಂದ್ಬಿಟ್ಟು ಬಾವಿನಲ್ಲಿ ನೋಡೋಕ್ಕೆ ಶುರು ಮಾಡಿದ್ನಂತೆ ಅಷ್ಟೊತ್ತಿ ಇವನು ತಪ್ಪಿಸ್ಕೊಂಡು ಹೋಗ್ಬಿಟ್ಟ ಅವನು ಮನೆ ಹೋಗ್ಬಿಟ್ಟು ತಂದೆಯ ಮೇಲೆ ತರಾಟೆ ತೊಗೊಂಡಂತೆ ಏನು ಇಂಥ ಕೆಲಸ ಮಾಡಿ ಈ ಥರ ಮೋಸ ಮಾಡಿದಾನೆ ಇವಂತನ್ಬಿಟ್ಟು ಅದಕ್ಕೆ ತಂದೆ ಹೇಳಿದಂತೆ ಎನಿವೆ ಯು ಲರ್ನ್ ಟಿ ಆರ್ಟ್ ಇಸ್ ಇಟ್ ನಾಟ್ ನಿನಗೆ ಕಳಿತನ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ಲ ಅಂತ ಹಾಗೆ ಒಬ್ಬರು ಕಲಸೋರು ಬೇಕು ಅದಕ್ಕೂ ಕೂಡ ಕಳ್ತನಕ್ಕೂ ಕೂಡ ಒಂದು ಕೆಲಸವ್ರು ಬೇಕು ಅಂತನ್ಬಿಟ್ಟು ಗುರು ಬೇಕು ಅಂತನ್ಬಿಟ್ಟು ಯಾವುದಕ್ಕೆ ಜ್ಞಾನ ಅಂತ ಹೆಸರು ನಾನು ಎಂಬುದರ ಸ್ವರೂಪವೇನು ಭಗವಂತನೊಬ್ಬನೇ ಕರ್ತ ಉಳಿದವರೆಲ್ಲರೂ ಅಕರ್ತರೆ ಇದೇ ಜ್ಞಾನ ನಾನು ಅಕರ್ತ ಆಕೆಯ ಕೈಯ ಯಂತ್ರ ಅದಕ್ಕಾಗಿಯೇ ನಾನು ಹೇಳುವುದು ತಾಯೇ ನೀನು ಯಂತ್ರಿ ನಾನು ಯಂತ್ರ ನೀನು ಗೃಹಿಣಿ ನಾನು ಗೃಹ ನೀನು ಚಾಲಕ ನಾನು ಗಾಡಿ ಚಲಿಸಿದಂತೆ ಚಲಿಸುತ್ತೇನೆ ನುಡಿಸಿದಂತೆ ನುಡಿಯುತ್ತೇನೆ ನಾನಲ್ಲ ನಾನಲ್ಲ ನೀನು ನೀನು ಎಷ್ಟು ಆ ರೀತಿ ಸಂಪೂರ್ಣವಾಗಿ ಎಲ್ಲ ಕೂಡ ನಾನು ಅಂತಕ್ಕಂಥ ಸಂಪೂರ್ಣ ಹೊರಟು ಹೋಗ್ತಕ್ಕಂಥದ್ದು ಅದಕ್ಕೆ ನಾನು ಹೇಳಿ ಮೊದಲು ಆದರೆ ಈ ನಾನು ಅಂತಕ್ಕಂಥದ್ದು ಸಂಪೂರ್ಣ ಹೊರಟು ಹೋಗ್ಬೇಕು ಅಂತಂದ್ಬಿಟ್ರೆ ನಾನು ಅಂತಕ್ಕಂಥ ಮೊದಲು ಪಡಿಬೇಕು ಅಂತ ಹೇಳಿದ್ವಿ ನಾನು ನಾವು ಏನಾಗಿದ್ದೀವಿ ಈಗ ಅಂತಂದ್ಬಿಟ್ರೆ ಮೊದಲು ಹೇಳಿದಾಗೆ ಆ ಘಟನೆಗಳು ಮತ್ತು ಆಲೋಚನೆಗಳು ಅದರ ಪ್ರವಾಹದಲ್ಲಿ ನನ್ನನ್ನು ನಾವು ಕಳ್ಕೊಂಬಿಟ್ಟಿದ್ದೀವಿ ನಾವು ಮೊದಲು ನಮ್ಮನ್ನು ಪಡಿಬೇಕು ಪಡೆದುಬಿಟ್ಟು ಆಮೇಲೆ ನಮ್ಮನ್ನು ಕಳ್ಕೊಬೇಕು ಮತ್ ಪುನಃ ಈಗ ನಾವು ಅಪ್ರಜ್ಞಾಸ್ಥಿತಿಯಲ್ಲಿದ್ದೀವಿ ಅಪ್ರಜ್ಞಾಸ್ಥಿತಿಯಿಂದ ಪ್ರಜ್ಞಾಸ್ಥಿತಿ ಬರಬೇಕು ಆಮೇಲೆ ಸೂಪರ್ ಕಾನ್ಸಿಯಸ್ ಪ್ರಜ್ಞಾತೀತ ಸ್ಥಿತಿ ಆಮೇಲೆ ಹೋಗ್ತದೆ ಅಂದರೆ ಇಲ್ಲಿ ಶ್ರೀರಾಮಕೃಷ್ಣ ಏನು ಹೇಳ್ತಾರೆ ಅಂತಂದ್ಬಿಟ್ರೆ ಈ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಇದೆಯಲ್ಲ ಅದು ಅದೇ ಅದನ್ನು ಕಳ್ಕೊಬೇಕು ನಾವು ಅಂತಂದ್ಬಿಟ್ಟು ಅದೇ ನಾನು ಅಂತಕ್ಕಂಥದ್ದು ಕರ್ತೃತ್ವ ಭೋಗ ನಾನು ಮಾಡ್ತಾ ಇದ್ದೀನಿ ನಾನು ಅನುಭವಿಸ್ತಾ ಇದ್ದೀನಿ ಅಂತಕ್ಕಂಥ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಅದನ್ನು ನಾವು ಕಳ್ಕೊಬೇಕು ಅಂತಕ್ಕಂಥದ್ದನ್ನು ಶ್ರೀರಾಮಕೃಷ್ಣರು ಇಲ್ಲಿ ಒತ್ತಿ ಹೇಳ್ತಾ ಇದ್ದಾರೆ ಆವಾಗಲೇ ಅದು ನಿಜವಾಗಿರ್ತಕ್ಕಂಥ ಜ್ಞಾನ ಈ ಕರ್ತೃತ್ವ ಭಕ್ ಭೋಕ್ತೃತ್ವ ಬುದ್ಧಿ ಇದೆಯಲ್ಲ ಅದು ಅಜ್ಞಾನ ಅದು ಅಜ್ಞಾನ ಯಾಕದು ಅಜ್ಞಾನ ಯಾಕ ಅಜ್ಞಾನ ಅಂತನ್ಬಿಟ್ರೆ ಯಾವುದನ್ನು ಯಾವುದಕ್ಕೆ ಯಾವುದು ಇಲ್ಲವೋ ಅದನ್ನು ನಾವು ಅದರ ಮೇಲೆ ನಾವು ಆರೋಪಿಸ್ತಾ ಇದ್ದೀವಿ ಅದನ್ನೇ ಅದಕ್ಕೆ ಅಜ್ಞಾನ ಅಂತ ಕರೀತಕ್ಕಂಥದ್ದು ಯಾವುದರಲ್ಲಿ ಯಾವುದು ಇಲ್ಲವೋ ಅದರ ಮೇಲೆ ನಾವು ಅದರಲ್ಲೇ ಅದನ್ನು ನೋಡ್ತಾ ಇದ್ದೀವಿ ನಾವು ಇಲ್ಲದೆ ಇರತಕ್ಕಂಥದ್ದನ್ನು ನೋಡ್ತಾ ಇದ್ದು ಅತಸ್ಮಿನ್ ತದ್ಬುದ್ದಿ ಅಂತ ಹೇಳ್ತಾರೆ ಅತಸ್ಮಿನ್ ತದ್ಬುದ್ಧಿ ಅಂತಂದ್ಬಿಟ್ರೆ ಶಂಕರಾಚಾರ್ಯ ಹೇಳ್ತಾರೆ ಅದನ್ನೇ ಅಧ್ಯಾಸ ಅಂತ ಸಂ ವೇದಾಂತದಲ್ಲಿ ಕರೀತಕ್ಕಂಥದ್ದು ಅಧ್ಯಾಸ ಅಂತಂದ್ಬಿಟ್ಟರೆ ಸೂಪರಿಂಪೋಸಿಷನ್ ಅಂತಂದ್ಬಿಟ್ಟು ಯಾವುದರಲ್ಲಿ ಯಾವುದು ಇಲ್ಲವೋ ಅದನ್ನು ಅದರಲ್ಲಿ ನೋಡ್ತಕ್ಕಂಥದ್ದು ಇದನ್ನು ಅಜ್ಞಾನ ಅಂದರೆ ಆತ್ಮದಲ್ಲಿ ಕರ್ತೃತ್ವ ಭೋಗತೃತ್ವ ಬುದ್ಧಿ ಇಲ್ಲ ಆತ್ಮದಲ್ಲಿ ಇಲ್ಲ ಎಲ್ಲ ಇರತಕ್ಕಂಥದ್ದು ಮನಸ್ಸಿನಲ್ಲಿರ್ತಕ್ಕಂಥದ್ದು ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲಿವರೆಗೆ ನಾವು ದೇಹ ಮನುಷ್ಯರೊಡನೆ ಒಂದಾಗಿರ್ತೀವೋ ಅಲ್ಲಿವರೆಗೆ ಏನಾಗುತ್ತೆ ಅಂತಂದ್ಬಿಟ್ರೆ ಈ ಕರ್ತೃತ್ವ ಭೋಕ್ತೃತ್ವ ಇರುತ್ತೆ ನಿಜವಾದ ಕೂಡ ಆತ್ಮದಲ್ಲಿ ನಿಜವಾದ ಯಥಾರ್ಥ ಆತ್ಮದಲ್ಲಿ ಆ ಕರ್ತೃತ್ವ ಭೋಕ್ತೃ ಬುದ್ಧಿ ಇಲ್ವೇ ಇಲ್ಲ ಅದನ್ನು ನಾವೇನು ಮಾಡ್ತೀವಿ ಅಂತಂದ್ಬಿಟ್ರೆ ಸೂಪರ್ ಇಂಪೋಸ್ ಮಾಡಿದ್ದೀವಿ ಅಧ್ಯಾಸ ಮಾಡ್ಕೊಂಡಿದ್ದೀವಿ ಅದು ಅಜ್ಞಾನದಿಂದ ಆಗಿರ್ತಕ್ಕಂಥದ್ದು ಜ್ಞಾನ ಅಂತಂದ್ಬಿಟ್ರೆ ಏನಂತನ್ಬಿಟ್ರೆ ಈ ಕರ್ತೃತ್ವ ಭೋಕ್ತೃತ್ವ ಬುದ್ಧಿಯನ್ನು ಬಿಡ್ತಕ್ಕಂಥದ್ದು ಅದೇ ಜ್ಞಾನ ಅಂತಂದ್ಬಿಟ್ಟು ಶ್ರೀರಾಮ್ ಕೃಷ್ಣ ಹೇಳ್ತಾರೆ ನಾನು ಕರ್ತೃವೂ ಅಲ್ಲ ಹೋಗ್ತರೂ ಅಲ್ಲ ನಾನು ಅಂತಕ್ಕಂಥದ್ದನ್ನು ಸಂಪೂರ್ಣ ಕಳ್ಕೊಳ್ತಕ್ಕಂಥದ್ದು ಈ ರೀತಿ ಅಧ್ಯಾಸ ಅಧ್ಯಾಸದಿಂದಾಗಿಯೇ ಎಲ್ಲ ರೀತಿಯ ತೊಂದರೆಗಳು ಉಂಟಾಗ್ತಾ ಈ ಅಧ್ಯಸಕ್ಕೆ ಅನೇಕ ಉದಾಹರಣೆಗಳನ್ನೆಲ್ಲ ಕೊಡ್ತಾರೆ ನಾವು ಸಾಮಾನ್ಯವಾದ ರೀತಿಯಲ್ಲಿ ಉದಾಹರಣೆಯನ್ನು ಕೊಡಬೇಕು ಅಂತಂದುಬಿಟ್ರೆ ನಿಮಗೆಲ್ಲ ಗೊತ್ತಿರತಕ್ಕಂಥ ಒಂದು ಕಥೆ ಹೇಳ್ತೀನಿ ಒಬ್ಬ ಕೆಲವರು ಸಾಧುಗಳಿದ್ರಂತೆ ರಮತಾ ಸಾಧುಸ್ ಅಂದರೆ ಅಲೆಮಾರಿ ಸಾಧುಗಳು ಅವರು ಗಂಗಾ ನದಿನಲ್ಲಿ ಸ್ನಾನ ಮಾಡ್ತಾ ಇದ್ರಂತೆ ಅವಾಗೇನಾಯಿತು ಅಂತಂದ್ಬಿಟ್ಟರೆ ಒಬ್ಬ ಸಾಧು ನೋಡ್ತಾನಂತೆ ಗಂಗಾ ನದಿನಲ್ಲಿ ಒಂದು ಕಪ್ಪಿರೋದು ಯಾವುದೋ ಒಂದು ತೇಲು ಹೋಗ್ತಾಯಿತ್ತು ಒಂದು ಕಬ್ಣಿ ಕ ಕಂಬಳಿ ಕಂಬಳಿ ತೇಲಿ ಹೋಗ್ತಾಯಿತ್ತು ಹ್ಞೂ ಅವನು ಅವನಿಗೆ ಕಂಬ್ಳಿ ಬೇಕಾಗಿತ್ತು ಹೊದ್ಕೊಳ್ಳೋದಕ್ಕೋಸ್ಕರವಾಗಿ ಅವನು ತಕ್ಷಣ ನೀರಿಗೆ ಹಾಕ್ಬಿಟ್ಟು ಕ ಹಾರಿಬಿಟ್ಟು ಆ ಕಬ್ಬಣಿ ಕಂಬಳಿ ತೊಗೊಂಬರೋದಕ್ಕೋಸ್ಕರ ಹೋಗ್ತಾನೆ ಅವನು ಹೋಗ್ತಾನೆ ವಾಪಸ್ಸೇ ಬರ್ತಾ ಇಲ್ಲ ಅಪಾಸು ಬರ್ತಾಯಿಲ್ಲ ಏನು ಮಾಡಿದ್ರು ಕೂಡ ಆಮೇಲೆ ಇವರೆಲ್ಲ ಕರೆದ್ರಂತೆ ನೀವು ಕಂಬಳಿ ಬಿಟ್ಟುಬಿಟ್ಟು ಬಾರಾಯ ಅಂತ ಅಂದ್ಬಿಟ್ಟು ಕಂಬಳಿ ಬಿಟ್ಬಿಟ್ಟು ಬಾರಾಯ ಅಂತ ಅಂದ್ಬಿಟ್ಟು ಅವನು ಹೇಳಿದ್ನಂತೆ ನಾನು ಕಂಬಳಿ ಬಿಡ್ತಾಯಿದ್ದೀನಿ ಆದರೆ ಕಂಬಳಿ ನನ್ನನ್ನು ಬಿಡ್ತಾ ಇಲ್ಲ ಅಂತ ಅದಕ್ಕೋಸ್ಕರ ಬರ್ತಾ ಇಲ್ಲ ಯಾಕೋಸ್ಕರ ಹಾಗಾಗಿದೆ ಅಂದ್ಬಿಟ್ಟರೆ ಅದು ಕಂಬಳಿ ಅಂತ ಅವನು ಏನು ನೆನೆಸ್ಕೊಂಡು ಹೋಗಿದ್ನಲ್ಲ ಅದು ಕಂಬಳಿಯಲ್ಲ ಅದು ಕರಡಿ ಅದು ಕರಡಿಯಾಗಿಬಿಟ್ಟಿತ್ತು ಇದನ್ನೇ ಅಧ್ಯಾಸ ಅಂತ ಕರಿತಕ್ಕಂಥದ್ದು ಇದನ್ನೇ ಅಧ್ಯಾಸ ಅಂತ ಕರೀತಕ್ಕಂಥ ಅದು ಕರಡಿ ಆ ಕರಡಿಯನ್ನು ನಾನು ಕಂಬ ಕಂಬಳಿಯಾಗಿ ನೋಡಿದ್ರ ಕಂಬಳಿಯಾಗಿ ನೋಡಿದೆ ಅಂದರೆ ಆ ಕರಡಿ ಮೇಲೆ ಕಂಬ್ಳಿಯನ್ನು ಆರೋಪ ಮಾಡಿದ ಅವನು ಕಂಬ್ಳಿಯ ಭಾವನೆಯನ್ನು ಆರೋಪ ಮಾಡಿದ ಆ ಕಂಬಳಿಯ ಭಾವನೆ ಎಲ್ಲಿತ್ತು ಅವನ ಮನಸ್ಸಿನಲ್ಲಿತ್ತು ಆ ಮನಸ್ಸಿನಲ್ಲಿ ಇದ್ದಿದ್ದನ್ನು ಅದರ ಮೇಲೆ ಆರೋಪ ಮಾಡಿದ ಈ ರೀತಿ ಆರೋಪ ಮಾಡೇ ನಮ್ಮ ಎಲ್ಲ ಬಂಧನಗಳು ಆಗಿರತಕ್ಕಂಥದ್ದು ಇಡೀ ಪ್ರಪಂಚವೂ ಕೂಡ ಒಂದು ಆರೋಪ ಆ ರೀತಿ ಎಲ್ಲ ಆರೋಪ ಪ್ರತಿದಿನವೂ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ಈ ರೀತಿ ಆರೋಪ ಆರೋಪ ಅಂತಂದ್ಬಿಟ್ರೆ ಅಲಿಗೇಷನ್ ಅಂತಲ್ಲ ಈ ಸುಪ್ರೀಂ ಅಧ್ಯಾಸ ಮಾಡ್ತಕ್ಕಂಥದ್ದು ಒಂದ್ರ ಮೇಲೆ ಮತ್ತೊಂದನ್ನು ಆರೋಪ ಹೊ ಹೊರಿಸ್ತಕ್ಕಂಥದ್ದು ಇನ್ನು ಅದು ಇಲ್ಲದೆ ಇರೋದನ್ನು ಆರೋಪ ಅಂತ ಹೇಳಿ ಆ ರೀತಿ ಮಾಡಿಬಿಟ್ಟನೇ ಎಲ್ಲ ಸಂಸಾರ ಈಗ ಉದಾಹರಣೆಗೆ ನಿನ್ನ ಹೇಳ್ತಾ ಇದ್ ಹೇಳ್ತಾ ಇದ್ನಲ್ಲ ಈ ಒಂದು ಹೂವಿರುತ್ತೆ ಆ ಹೂವಿನಲ್ಲಿ ಹೂ ತನ್ನ ಪಾಡಿಗೆ ಇದೆ ಅದು ಸುಂದರವೂ ಅಲ್ಲ ಕುರೂಪವೂ ಅಲ್ಲ ಏನೂ ಅಲ್ಲ ಅದು ಪಾಡಿಗೆ ಅದಿದೆ ಅಷ್ಟೇ ನಾವೇನು ಮಾಡ್ತೀವಿ ಅಂತಂದುಬಿಟ್ರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸೌಂದರ್ಯದ ಭಾವನೆಯನ್ನು ಅದರ ಮೇಲೆ ಆರೋಪ ಮಾಡ್ತೀವಿ ಅದು ಹೋ ಎಷ್ಟು ಸುಂದರವಾಗಿದೆ ಅಂತ ಹೇಳ್ತೀವಿ ಅದಕ್ಕೆ ನಾವು ವಶರಾಗ್ಬಿಡ್ತೀವಿ ಹಾಗೆ ಒಬ್ಬ ವ್ಯಕ್ತಿಯಲ್ಲೂ ಕೂಡ ಅವನ ವ್ಯಕ್ತಿಯೂ ಕೂಡ ಅಷ್ಟು ಸುಂದರ ಇದೆಯಲ್ಲ ನಮ್ಮದೇ ಸಬ್ಜೆಕ್ಟಿವ್ ಅದು ನಾವೇನು ಮಾಡ್ತೀವಿ ಆ ಸಬ್ಜೆಕ್ಟಿವ್ ಫೀಲಿಂಗ್ ಇದೆಯಲ್ಲ ಸೌಂದರ್ಯದ ಭಾವನೆ ಇದೆಯಲ್ಲ ಅದನ್ನು ಆ ವ್ಯಕ್ತಿಯ ಮೇಲೆ ಆರೋಪ ಮಾಡ್ತೀವಿ ಆ ವ್ಯಕ್ತಿ ಎಷ್ಟು ಸುಂದರವಾಗಿದೆ ಅಂತ ಅಂದ್ಕೋತೀವಿ ಅದು ಮೊಹಕ್ಕೊಳಗಾಗ್ಬಿಡ್ತೀವಿ ಅದರಿಂದ ನಾವು ದುಃಖ ಸ್ವಾಮಿ ವಿವೇಕಾನಂದರು ಭಾಳ ಚೆನ್ನಾಗಿ ಹೇಳ್ತಾರೆ ಅವರು ಯುರೋಪ್ನಲ್ಲಿ ಆಲ್ಪ್ಸ್ ಪರ್ವತ ಇದೆಯಲ್ಲ ಅದರ ಅಲ್ಲಿ ಓಡಾಡ್ತಾ ಇದ್ರಂತೆ ಅದು ಭಾಳ ಸುಂದರವಾಗಿರ್ತಕ್ಕಂಥ ಪ್ರದೇಶ ಅವರು ಅದನ್ನ ನೋಡಿಬಿಟ್ಟು ಅವರು ಹೇಳಿದ್ರಂತೆ all smashed be thankful to me because it is i who give you beauty to it ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಆ ಸೌಂದರ್ಯವನ್ನ ಕೊಡ್ತಾ ಇರ್ತಕ್ಕಂತ ಅದು ನನ್ನಿಂದ ಆಗದು ಸುಂದರವಾಗಿದೆ ನಾನು ಅದಕ್ಕೆ ಸೌಂದರ್ಯವನ್ನ ಆರೋಪ ಮಾಡದೇ ಇದ್ದರೆ ಅದಕ್ಕೆ ಇಲ್ಲಿಂದ ಸೌಂದರ್ಯ ಬರುತ್ತೆ ನಾನೇ ಅದನ್ನ ಆರೋಪ ಮಾಡ್ತಾ ಇರ್ತಕ್ಕಂತ ಅದು ಹಾಗೆ ನಾನೇನೇ ಸೌಂದರ್ಯವನ್ನು ಎಲ್ಲವನ್ನೂ ಕೂಡ ಹೊರಗಿನ ವಿಷಯಗಳ ಮೇಲೆ ವಸ್ತುಗಳ ಮೇಲೆ ವ್ಯಕ್ತಿಗಳ ಆರೋಪ ಮಾಡಿಬಿಟ್ಟು ಅದಕ್ಕೆ ನಾನು ಬದ್ಧನಾಗ್ಬಿಟ್ಟು ಅದರ ಬಂಧನಕ್ಕೆ ನಾನು ಒಳಗಾಗ್ಬಿಡ್ತೀನಿ ಅದಕ್ಕೆ ವಶನ ಆಗ್ಬಿಡ್ತೀನಿ ಅದಕ್ಕೋಸ್ಕರವಾಗಿ ಏನಾಗುತ್ತೆ ಅಂದರೆ ಅದನ್ನೇ ಸೂಪರಿಂಪೋಸಿಷನ್ ಅಂತ ಕರೀತಕ್ಕಂಥದ್ದು ಎಲ್ಲ ಕಡೆನೂ ಇದನ್ನು ನಡೀತಾ ಇರತಕ್ಕಂಥದ್ದು ಈಗ ಉದಾಹರಣೆಗೆ ನೀವೇನೋ ಮಾತಾಡ್ತೀರಾ ಏನೋ ಹೇಳಿರ್ತೀರ ಅದನ್ನೇನು ಮಾಡ್ತೀನಿ ಅಂದರೆ ನಾನು ಇನ್ನೊಂದು ರೀತಿ ಅರ್ಥ ಮಾಡ್ಕೋತೀನಿ ಅದು ಸೂಪರ್ ಇಂಪೋಸಿಷನ್ನೇ ನೀವು ಹೇಳಿರೋದು ಒಂದು ಅರ್ಥ ಬೇರೆ ನೀವು ಹೇಳಿರೋದೇ ಬೇರೆ ನಾನು ಅರ್ಥ ಮಾಡ್ಕೊಳ್ಳೋ ರೀತಿಯೇ ಬೇರೆ ಇದನ್ನು ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಲ್ಲ ಇದೆಲ್ಲದೂ ಕೂಡ ಆಗ್ತಾ ಇರ್ತಕ್ಕಂಥದ್ದು ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಅಧ್ಯಾಯ ನಡ್ಕೊಂಡು ಹೋಗ್ತಾ ಇದೆ ಅಧ್ಯಾಸದಿಂದಲಾಗಲೇ ಎಲ್ಲ ಬಂಧನ ಆಗಿರ್ತಕ್ಕಂಥದ್ದು ಈ ನಾನು ನನ್ನದು ಅಂತಕ್ಕಂಥ ಕರ್ತೃತ್ವ ಭಕ್ತೃತ್ವ ಭಾವ ಇದೆಯಲ್ಲ ಇದು ಕೂಡ ಒಂದು ಅಧ್ಯಾಸ ಆ ಅಧ್ಯಾಸದಿಂದಾಗಿಯೇ ಎಲ್ಲ ಬಂಧನ ಆಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಭಾಳ ಜನ ಹೇಳ್ತಾರೆ ನಾನು ನನ್ನದು ಅಂತಕ್ಕಂಥದ್ದು ಯಾವುದು ಇಲ್ಲವೇ ಇಲ್ಲ ಇದೆಲ್ಲದು ಕೂಡ ಭ್ರಮೆ ನಾನು ಅಂತಕ್ಕಂಥದ್ದೇ ಒಂದು ಭ್ರಮೆ ಆ ನಾನು ಅಂತಕ್ಕಂಥದ್ದು ಕಾಳ್ಕೊಳ್ತಕ್ಕಂಥದ್ದೇನೇ ಜ್ಞಾನ ಅದೇ ಜ್ಞಾನ ಪರಮಹಂಸರು ಪ್ರಾಣಕೃಷ್ಣನ ಮನೆಯಿಂದ ಹೊರಟು ಕ್ಯಾಪ್ಟನ್ ವಿಶ್ವನಾಥನ ಮನೆಗೆ ಹೋಗಿ ಬಳಿಕ ಕಮಲಕುಟೀರಕ್ಕೆ ಹೋಗುತ್ತಿದ್ದಾರೆ ಶ್ರೀರಾಮಕೃಷ್ಣರು ಕಲ್ಕತ್ತಾದಲ್ಲಿರುವ ಕೇಶವಚಂದ್ರನ ಸೇನನ ಕಮಲಕುಟೀರದ ಬೈಟಕ್ಖಾನೆಯಲ್ಲಿ ಕುಳಿತಿದ್ದಾರೆ ಘಂಟೆ ಸಾಯಂಕಾಲ ಐದು ಕೇಶವಚಂದ್ರನೇ ಚಂದ್ರ ಕೇಶವಚಂದ್ರ ಸೇನ ಮನೆಯ ಒಳಗೆ ಇದ್ದ ಆತನಿಗೆ ಪರಮಹಂಸರು ಬಂದಿರುವ ಸುದ್ದಿಯನ್ನು ತಿಳಿಸಲಾಯಿತು ಆತ ಉತ್ತುರಿಯ ಉತ್ತುರಿಯವನ್ನು ಹೊದ್ದುಕೊಂಡು ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿದ ಆತನ ಸ್ನೇಹಿತ ಕಾಳಿನಾಥ ರೋಗಗ್ರಸ್ತನಾಗಿದ್ದುದರಿಂದ ಅವನನ್ನು ನೋಡಲು ಹೋಗಬೇಕೆಂಬುದು ಹೋಗಬೇಕೆಂದು ಸಿದ್ಧನಾಗಿದ್ದ ಪರಮಹಂಸರು ಆತನಿಗೆ ಹೇಳುತ್ತಿದ್ದಾರೆ ನಿನಗೆ ಅನೇಕ ಕೆಲಸ ಕಾರ್ಯಗಳು ಜೊತೆಗೆ ವೃತ್ತಪತ್ರಿಕೆಯನ್ನು ಪರಿಷ್ಕರಿಸಿ ಮುದ್ರಿಸಬೇಕಾಗಿದೆ ದಕ್ಷಿಣೇಶ್ವರಕ್ಕೆ ಬರಲು ನಿನಗೆ ಸಮಯವೇ ದೊರೆಯುತ್ತಿಲ್ಲ ಅದಕ್ಕಾಗಿ ನಾನೇ ಇಲ್ಲಿಗೆ ಬಂದು ಬಿಟ್ಟೆ ನಿನಗೆ ಆಗಿರುವುದನ್ನು ಕೇಳಿ ಭಗವತಿಗೆ ಎಳನೀಯರು ಸಕ್ಕರೆ ಹರಕೆ ಹೊತ್ತೆ ಆಚೆಗೆ ಹೇಳಿದೆ ತಾಯಿ ಕೇಶವಸೇ ನನಗೆ ಏನಾದರೂ ಎಡವೊಟ್ಟು ಆಗಿಬಿಟ್ಟಿದ್ದೆ ಆದರೆ ಕಲ್ಕತ್ತೆಗೆ ಅಲ್ಲಿ ಯಾರು ಸಂಗಡ ಮಾತಾಡಲಿ ಎಷ್ಟೊಂದು ಹ್ಯುಮಿಲಿಟಿ ಶ್ರೀರಾಮಕೃಷ್ಣ ನೋಡಿ ಅವ್ರು ಬರೋಕ್ಕಾಗಲಿಲ್ಲ ಅಂತಂದ್ಬಿಟ್ಟು ಅವರೇ ಹೋಗ್ತಾ ಇದ್ದಾರೆ ಅವ್ರಿಗೇನೂ ಒಂದು ಅಹಂಕಾರದ ಲವಲೇಶವೂ ಇಲ್ಲ ಪ್ರತಾಪನೇ ಮೊದಲಾದ ಬ್ರಾಹ್ಮಭಕ್ತರೊಡನೆ ಪರಮಹಂಸರು ಮಾತುಕತೆ ಆಡುತ್ತಿದ್ದಾರೆ ಮಾಸ್ಟರ್ ಹತ್ತಿರ ಕುಳಿತಿದ್ದಾನೆ ಆತನನ್ನು ತೋರಿಸಿ ಪರಮಹಂಸರು ಕೇಶವಸೇನಿಗೆ ಹೇಳಿದರು ಯೋಚ ವಿಚಾರಿಸು ಈಗ ಏಕೆ ಬರುತ್ತಾ ಇಲ್ಲ ಯಾವಾಗಲೂ ಹೇಳುತ್ತಿದ್ದಾನೆ ಹೆಂಡತಿ ಮಕ್ಕಳ ಮೇಲೆ ವ್ಯಾಮೋಹ ಇಲ್ಲವೆಂಬುದಾಗಿ ಆದರೂ ಕೂಡ ಬರ್ತಾ ಇಲ್ಲ ಯಾಕೆ ಅಂತಂದ್ಬಿಟ್ಟು ಮಾಸ್ಟರ್ ಈಗ ಸುಮಾರು ಒಂದು ತಿಂಗಳಿಂದ ಪರಮಹಂಶ ಹತ್ತಿರಕ್ಕೆ ಬಂದು ಹೋಗುತ್ತಾ ಇದ್ದಾನೆ ಮಾಸ್ಟರ್ ಅಂದರೆ ಮಹೇಂದ್ರನಾಥ್ ಗುಪ್ತಾ ಈಗಲ್ಲೋ ಈಗೆಲ್ಲೋ ಕೆಲವು ದಿನಗಳಿಂದ ಅಲ್ಲಿಗೆ ಹೋಗುವುದು ಕಾಗದೇ ಇದ್ದುದರಿಂದ ಅವರು ಹೀಗೆ ಹೇಳುತ್ತಿದ್ದಾರೆ ಬರುವುದಕ್ಕೆ ತಡವ ತಡವಾದರೆ ಕಾಗದ ಬರೆಯಬೇಕು ಎಂಬುದಾಗಿ ಪರಮಹಂಶ್ವರು ಆತನಿಗೆ ತಿಳಿಸಿದ್ದರು ಅಂದರೆ ಎಷ್ಟೊಂದು ಅವರಿಗೆ ಕಾತುರುತ್ತೆ ಅವನ ಮೇಲೆ ಪ್ರೀತಿ ಅವನು ಒಂದು ಒಂದು ತಿಂಗಳಿಂದ ಮಾತ್ರ ಬರ್ತಾ ಇದ್ದಾರಂತೆ ಆದರೆ ಒಂದು ಸ್ವಲ್ಪ ದಿವಸ ಬರೋಕ್ಕಾಗಲಿದ್ದಕ್ಕೋಸ್ಕರ ಅವ್ರ ಬಗ್ಗೆ ತುಂಬ ಕಾತರಾಗ್ಬಿಟ್ಟಿದ್ದಾರೆ ಅಂದರೆ ಅವನ ಏಳಿಗೆ ಬಗ್ಗೆ ಅವನ ಒಂದು ಆಧ್ಯಾತ್ಮಿಕ ಉನ್ನತಿಯ ಬಗ್ಗೆ ಒಳಿತಿನ ಬಗ್ಗೆ ಎಷ್ಟೊಂದು ಅವರಿಗೆ ಅಲ್ಲಿ ಪಂಡಿತ ಸಮಾಧ್ಯಾಯಿ ಇದ್ದ ಆತ ಒಬ್ಬ ಪಂಡಿತ ವೇದಾದಿಶಾಸ್ತ್ರಗಳನ್ನು ಚೆನ್ನಾಗಿ ಓದಿದ್ದಾನೆ ಎಂಬುದಾಗಿ ಬ್ರಾಹ್ಮಭಕ್ತರು ಆತನನ್ನು ಪರಮಹಸರಿಗೆ ಪರಿಚಯ ಮಾಡಿಕೊಟ್ಟರು ಪರಮಹಸರು ಹೇಳುತ್ತಿದ್ದಾರೆ ಹೌದು ಈತನ ಕಣ್ಣುಗಳಿಂದಲೇ ಈತನ ಆಂತರ್ಯ ತೊರೆಬರುತ್ತದೆ ಗಾಜಿನ ಬಾಗಿಲ ಮೂಲಕ ಮನೆ ಒಳಗಿರುವುದೆಲ್ಲ ತೋರಿ ಬರುವ ಹಾಗೆ ಅಷ್ಟು ಮಟ್ಟಿಗೆ ಒಬ್ಬ ವ್ಯಕ್ತಿಯನ್ನು ಅವರು ಅರ್ಥ ಮಾಡ್ಕೋತಾ ಇದ್ರು ಅಂದರೆ ಇಲ್ಲಿ ಏನು ಸೂಚಿಸ್ತಾ ಇದ್ದಾರೆ ಅಂತಂದುಬಿಟ್ರೆ ಈ ಪಾಂಡಿತ್ಯ ಇದೆಲ್ಲದೂ ಇತ್ಯಾದಿಗಳೆಲ್ಲವೂ ಕೂಡ ಒಂದು ಹೊರಪದರ ಅಷ್ಟೇ ಹೊರಪ ಆದರೆ ಒಳಗೆ ವ್ಯಕ್ತಿ ಏನಾಗಿದ್ದಾನೆ ನಿಜವಾಗಿಯೂ ಕೂಡ ಏನಾಗಿದ್ದಾನೆ ಅನ್ನೋದು ಬೇರೆ ಥರ ಇರಬಹುದು ಅದನ್ನು ಶ್ರೀರಾಮಕೃಷ್ಣರು ಅರ್ಥ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಅವರಿಗಿತ್ತು ಅಂದರೆ ಸಾಮಾನ್ಯವಾಗಿ ನಮ್ಮ ವ್ಯಕ್ತಿತ್ವವನ್ನು ನಾವು ಹೇಗೆ ಹೇಗೆ ನಾವು ಪರಿಗಣಿಸ್ತೀವಿ ಒಬ್ಬ ವ್ಯಕ್ತಿ ಅಂತಂದುಬಿಟ್ರೆ ಅವನ ಹೊರಗಡೆಯಿಂದ ಏನಾಗಿದ್ದಾನೆ ಅವನ ಹೊರಗಡೆ ಎಷ್ಟು ಆಸ್ತಿ ಇದೆ ಪಾಸ್ತಿ ಇದೆ ಮನೆ ಇದೆ ಮಠ ಇದೆ ಆಮೇಲೆ ಎಷ್ಟು ಪಾಂಡಿತ್ಯ ಇದೆ ವಿದ್ಯೆ ಇದೆ ಇದರ ಆಧಾರದ ಮೇಲೆ ನಾವು ವ್ಯಕ್ತಿಯನ್ನು ಅವನು ಪರಿಗಣಿಸ್ತಕ್ಕಂಥದ್ದು ಅವನು ಎಂಥವನು ಅಂತನ್ಬಿಟ್ಟು ಆದರೆ ಅವನು ನಿಜವಾಗಿ ಏನು ಆಗಿದ್ದಾನೆ ಅಂತಕ್ಕಂಥದ್ದು ಮುಖ್ಯ ಏನು ಪಡೆದಿದ್ದಾನೆ ಅನ್ನೋದಕ್ಕಿಂತ ಅವನು ಏನು ಆಗಿದ್ದಾನೆ ಅಂತಕ್ಕಂಥದ್ದು ಮುಖ್ಯ ಅಂದರೆ ಇಲ್ಲಿ ಸೈಕಾಲಜಿನಲ್ಲಿ ಒಬ್ರು ಹೇಳ್ತಾರೆ ಏರಿಕ್ ಫ್ರೋಮ್ ಅಂತ ಅಂದ್ಬಿಟ್ಟು ಅವರು ಎರಡು ರೀತಿಯ ಎಕ್ಸಿಸ್ಟೆನ್ಸ್ ಹೇಳ್ತಾರೆ ಏನು ಅಂತಂದ್ಬಿಟ್ರೆ ಹ್ಯಾವಿಂಗ್ ಮೋಡ್ ಆಫ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಬೀಯಿಂಗ್ ಮೋಡ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ಅಂದ್ಬಿಟ್ಟು ಹ್ಯಾವಿಂಗ್ ಮೋಡ್ ಆಫ್ ಎಕ್ಸಿಸ್ಟೆನ್ಸ್ ಅಂದ್ಬಿಟ್ರೆ ಹೀಗೆ ನಾನು ಏನು ಪಡೆದಿದ್ದೀನಿ ಅಂತಕ್ಕಂಥದ್ದು ಎಷ್ಟು ಹಣ ಪಡೆದಿದ್ದೀನಿ ಎಷ್ಟು ಬ ವಿದ್ಯೆ ಪಡೆದಿದ್ದೀನಿ ಎಷ್ಟು ಜ್ಞಾನ ಪಡೆದೀನಿ ಪಾಂಡಿತ್ಯ ಪಡೆದಿದ್ದೀನಿ ಅಂತಕ್ಕಂಥದ್ದು ಮುಖ್ಯ ಆದರೆ ನಾನು ಏನಾಗಿದ್ದೀನಿ ಆಂತರಿಕವಾಗಿ ಏನಾಗಿದ್ದೀನಿ ಎಷ್ಟು ನಾನು ಪರ್ಫೆಕ್ಟ್ ಆಗಿದ್ದೀನಿ ಪರಿಪೂರ್ಣನಾಗಿದ್ದೀನಿ ನೀತಿವಂತನಾಗಿದ್ದೀನಿ ಆಧ್ಯಾತ್ಮಿಕನಾಗಿದ್ದೀನಿ ಎಷ್ಟು ಆಂತರಿಕವಾಗಿ ಶಾಂತಿ ಇದೆ ನೆಮ್ಮದಿ ಇದೆ ಅದು ಮುಖ್ಯ ಅದು ನಿಜವಾದ ವ್ಯಕ್ತಿತ್ವ ನಿಜವಾಗಿಯೂ ಕೂಡ ಅದು ನಿಜವಾದ ನನ್ನ ವ್ಯಕ್ತಿತ್ವ ಅದನ್ನು ನಾನು ಪರಿಗಣಿಸಬೇಕು ಬೇರೆಯವರು ಹೇಳ್ತಕ್ಕಂಥದ್ದಾಗಲಿ ಬೇರೆಯವ್ರ ಮಧ್ಯ ನನ್ನ ಬಗ್ಗೆ ಹೇಳ್ತಕ್ಕಂಥದ್ದಾಗಲಿ ನಾನು ಹೊರಗಡೆಯಿಂದ ಏನು ಪಡೆದಿದ್ದೀನಿ ಅಂತಕ್ಕಂಥದ್ದಾಗಲಿ ಅದಕ್ಕಿಂತ ಕೂಡ ನಾನು ಏನಾಗಿದ್ದೀನಿ ಅಂತಕ್ಕಂಥದ್ದು ಭಾಳ ದೊಡ್ಡ ಬೀಯಿಂಗ್ ಮೋಡ್ ಆಫ್ ಎಕ್ಸಿಸ್ಟೆನ್ಸ್ ಇಲ್ಲಿ ಶ್ರೀರಾಮಕೃಷ್ಣರು ಅದಕ್ಕೆ ಒತ್ತು ನೀಡುತ್ತಾ ಇದ್ದಾರೆ ಅವ್ನು ಒಳಗಡೆ ಏನಾಗಿದ್ದಾನೆ ಅಂತಕ್ಕಂಥದ್ದು ನನಗೆ ಗೊತ್ತಾಗ್ತಾ ಇದೆ ಅಂತಂದ್ಬಿಟ್ಟು ಅದು ಮುಖ್ಯ ಅವನ ಹೊರಗಡೆ ಅವ್ನು ಎಷ್ಟು ಪಾಂಡಿತ್ಯವನ್ನು ಪಡೆದಿದ್ದಾನೆ ಅಂತಕ್ಕಂಥದ್ದು ಅವರು ಮುಖ್ಯ ಅವ್ರು ಯಾವಾಗಲೂ ಕೂಡ ಯೋಚನೆ ಮಾಡೋದು ಅವರು ಅವರು ಹೊರಗಡೆ ಅವರು ಇಂಟ್ರೊಡ್ಯೂಸ್ ಮಾಡೋ ಅವ್ನು ಪ್ರೆಸಿಡೆಂಟ್ ಆಫ್ ದಿಸ್ ಒನ್ ಅರೆ ಈಸ್ ಸೆಕ್ರಟರಿ ಆಫ್ ದಿಸ್ ಒನ್ ಈಸ್ ಎ ಮ್ಯಾನೇಜರ್ ಆಫ್ ದಟ್ ಒನ್ ಹಾಗೇನೋ ಅವ್ರು ಮಾಡ್ತಾರೆ ಆದರೆ ಅವನು ನಿಜವಾದ ಎಂಥವನ್ನೋದು ನಮಗೂ ಗೊತ್ತಾಗುವುದಿಲ್ಲ ನಮಗೆ ಗೊತ್ತಾಗತ್ತೆ ಇಲ್ಲಿ ಶ್ರೀರಾಮಕೃಷ್ಣರು ಅವನು ನಿಜವಾದ ವ್ಯಕ್ತಿತ್ವ ಏನು ಅಂತಕ್ಕಂಥದ್ದಕ್ಕೆ ಅವರು ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ ತ್ರೈಲೋಕ ಹಾಡುತ್ತಿದ್ದಾನೆ ಹಾಡನ್ನು ಕೇಳುತ್ತಾ ಕೇಳುತ್ತಾ ಬ್ರಹ್ಮಹಂಸರು ಇತ್ತಕ್ಕಿದ್ದ ಹಾಗೆ ಎದ್ದು ನಿಂತು ಭಗವತಿಯ ನಾಮ ಜಪಿಸುತ್ತಾ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ ಈಗ ಕಿಂಚಿತ್ ಪ್ರಕೃತರಾಗಿ ತಾವೇ ನರ್ತಿಸುತ್ತಾ ಹಾಡುತ್ತಿದ್ದಾರೆ ಜೈ ಕಾಳಿ ಎಂದು ನಾ ಕುಡಿಯುವಿ ಮಧ್ಯ ಮಧು ದಿವ್ಯ ಮಧು ಸಾಮಾನ್ಯ ಸುರೆಯೆಲ್ಲ ವೆಂದರಿಯದೆ ಪರಮಹಂಸರು ಕೇಶವಸೇನನ್ನು ಸ್ನೇಹಪೂರ್ಣ ದೃಷ್ಟಿಯಿಂದ ನೋಡುತ್ತಿದ್ದಾರೆ ತಮ್ಮ ಆತ್ಮೀಯನೋ ಏನೋ ಎಂಬಂತೆ ಕೇಶವಸೇನ ಬೇರೆಯವರಿಗೆ ಸೇರಿದವನಾಗಿ ಎಂದರೆ ಪ್ರಾಪಂಚಿಕನಾಗಿ ಆಗಿಬಿಡುತ್ತಾನೋ ಏನೋ ಎಂಬುದಾಗಿ ಅವರು ಭಯಪಡುವಂತೆ ಕಂಡಿತು ಎಷ್ಟೊಂದು ಕಳಕಳಿಯವರಿಗೆ ಹ್ಞೂ ಎಲ್ಲರೂ ಒಂದು ಪ್ರಾಪಂಚಿಕನಾಗ್ಬಿಡ್ತಾನೋ ಅಂತಂದ್ಬಿಟ್ಟು ಅವರಿಗೆ ಭಾಳ ಕಾತುರ ಕಂಡಿತು ಆತನ ಕಡೆ ನೋಡುತ್ತಾ ಮತ್ತೆ ಹಾಡುತ್ತಿದ್ದಾರೆ ನುಡಿಯ ನುಡಿಯಲೆಮ್ಮೆವು ನಾವು ರಾಧಾ ನುಡಿಯದಿರಲು ಆರೆವು ನಾವು ನಿನ್ನನ್ನು ಕಳೆದುಕೊಳ್ಳಿವೆವೋ ಎಂಬ ಭಯದೊಳಗಿರುವೆವು ಹಿಂದೆ ಏನಿತೋ ಸಾರಿ ಕಂಟಕದ ಆಚೆ ದಾಟಿದ ಗುಟ್ಟನು ಇಂದು ನಾವು ಬಲ್ಲೆವಾದರೂ ಇಂದಿನೆಲ್ಲ ಆಗು ಹೋಗನು ನಿನ್ನ ಮೇಲೆ ಬಿಟ್ಟೆವು ಅಂದರೆ ಆ ರಾಧೆಯ ಮೇಲೆ ಅವರು ಅಷ್ಟೊಂದು ಭರವಸೆಯನ್ನು ಇಟ್ಕೊಂಡ್ಬಿಟ್ಟಿದ್ರು ಅವ್ರು ಕಳ್ಕೊಳ್ಳೋದಕ್ಕೆ ಅವರಿಗೆ ಇಷ್ಟನೇ ಇರಲಿಲ್ಲ ಆ ಭಾವವನ್ನು ಇಲ್ಲಿ ರಾಧೆಗೆ ಸಂಬಂಧಪಟ್ಟಂತೆ ಆ ಭಾವ ವ್ಯಕ್ತವಾಗಿದೆ ಪರಮಹಂಸರು ಈ ಹಾಡಿನ ಕೊನೆ ಭಾಗವನ್ನು ಪುನರಾವೃತ್ತಿ ಮಾಡಿ ಕೇಶವನಿಗೆ ಹೇಳುತ್ತಿದ್ದಾರೆ ಇದರ ಅರ್ಥ ಎಲ್ಲವನ್ನೂ ತ್ಯಜಿಸಿ ಭಗವಂತನನ್ನು ಕರೆ ಆತನೇ ಸತ್ಯ ಉಳಿದಿದೆಲ್ಲ ಅನಿತ್ಯ ಆತನ ಸಾಕ್ಷಾತ್ಕಾರ ಮಾಡಿಕೊಳ್ಳದಿದ್ದರೆ ಎಲ್ಲವೂ ವ್ಯರ್ಥ ಇದೇ ಮಹಾಮಂತ್ರ ಅಂದರೆ ನಮ್ಮ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಏನಂತಂದುಬಿಟ್ರೆ ಸ್ವಾಮಿ ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಹೇಳ್ತಾ ಇದ್ದಿದ್ದೇನೆ ಅಂತಬಿಟ್ರೆ ಮಾನವ ಜನ್ಮದನ್ನು ಪಡೆದ ಮೇಲೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಲ್ಲ ಅಂತಂದ್ಬಿಟ್ರೆ ಜನ್ಮ ವ್ಯರ್ಥವಾಗುತ್ತೆ ಮಾನವ ಜನ್ಮ ಮನುಷ್ಯ ಅಲ್ಲ ಎವಲ್ಯೂಷನ್ನಲ್ಲಿ ಈ ವಿಕಾಸದಲ್ಲಿ ಮಾನವರ ಹುಟ್ಟಿರೋದು ಯಾತಕ್ಕೋಸ್ಕರ ಅಂತಂದ್ಬಿಟ್ರೆ ಭಗವಂತನನ್ನು ಪಡೆಯುವುದಕ್ಕೋಸ್ಕರವಾಗಿ ಈ ಸಂಸಾರ ಸಾಗರವನ್ನು ದಾಟಿ ಹೋಗೋದಕ್ಕೋಸ್ಕರವಾಗಿ ಅಂತ ಭಾಗವತಲ್ಲೂ ಒಂದು ಸುಂದರವಾದ ಶ್ಲೋಕ ಬರುತ್ತೆ ಮಹತಾ ಪುಣ್ಯ ಪಣ್ಣೇನ ಕಾಯನೌಸ್ತಯ ಪಾರಂ ದುಃಖೋದೇ ಗಂತುಂ ತರ ಯಾವತ್ ನ ಭಿದ್ಯತೆ ಅಂತನ್ಬಿಟ್ಟು ಅಂತಂದರೆ ಈ ಕಾಯನೋ ಇದೆಯಲ್ಲ ಈ ಮಾನವ ದೇಹ ಇದೆಯಲ್ಲ ಇದೊಂದು ನೌಕೆ ಇದ್ದಾಗಿ ಈ ನೌಕೆಯನ್ನು ಈ ದೇಹ ಎಂಬತಕ್ಕಂಥ ಮಾನವ ದೇಹ ಅಂತಕ್ಕಂಥ ನೌಕೆಯನ್ನು ನಾವು ಯಾತಕ್ಕೋಸ್ಕರ ಪಡೆದೀವಿ ಹೇಗೆ ಪಡೆದಿದ್ದೀವಿ ಅಂತಂದ್ಬಿಟ್ರೆ ಅನೇಕ ಅನೇಕ ಅನೇಕ ಜನ್ಮಗಳು ಪುಣ್ಯ ಫಲದಿಂದ ಪಡೆದಿದ್ದವಂತೆ ಪುಣ್ಯವನ್ನು ಫಲವನ್ನು ತೆತ್ತು ಅಷ್ಟೊಂದು ಕಾಸ್ಟ್ಲಿ ಇಟ್ ಕಾಸ್ಟ್ಲಿ ಇಟ್ ಈಸ್ ಅಷ್ಟೊಂದು ಹಣ ತೆತ್ತು ಆ ಪುಣ್ಯ ಭಾವವನ್ನು ತೆತ್ತು ಇದನ್ನು ಪಡೆದಿದ್ದೀವಂತೆ ಅದನ್ನು ಪಡೆದ ಮೇಲೆ ಯಾತಕ್ಕೋಸ್ಕರ ಇದನ್ನು ಪಡೆದಿದ್ದೀವಿ ಈ ನೌಕೆಯನ್ನು ಪಾರಮ್ ದುಃಖದ ದೇಗಂತು ಈ ಸಂಸಾರ ದುಃಖದಿಂದ ಈ ಒಂದು ಸಮುದ್ರದಿಂದ ಸಮುದ್ರ ಆಚೆಗೆ ಹೋಗ್ಕೋ ದಾಟಿಕೊಂಡು ಹೋಗೋದಕ್ಕೋಸ್ಕರವಾಗಿ ಈ ನೌಕೆಯನ್ನು ಪಡೆದಿದ್ದೀವಿ ಥರ ಯಾವತ್ತ ಬಿದ್ದತೆ ಇದು ಮುರಿದು ಹೋಗೋದಕ್ಕಿಂತ ಮುಂಚೆ ದಾಟಿಕೊಂಡು ಹೋಗ್ಬಿಡು ಅಂತನೂ ಅದಕ್ಕೋಸ್ಕರವಾಗಿ ಈ ಜನ್ಮದಲ್ಲೇ ನಾವು ಈ ಮಾನವ ಜನ್ಮ ಮಾನವರಾಗಿರುವಾಗಲೇ ನಾವು ಇಹತೇದ್ ಅವೇದಿತ್ ಅತಸತ್ಯಮಸ್ತಿ ನಚೇದಿಹ ಅವೇದಿತ್ ಮಹತಿ ವಿನಷ್ಟಿಹಿ ಅಂತನ್ಬಿಟ್ಟು ಹೇಳ್ತಾರೆ ದೊಡ್ಡ ನಷ್ಟ ಆಗ್ಬಿಡುತ್ತೆ ಅದಕ್ಕೆ ಶ್ರೀರಾಮಕೃಷ್ಣ ಹೊತ್ತಿ ಹೇಳ್ತಾರೆ ನಾವು ಮಾನವ ಜನ್ಮ ಪಡೆದಿರೋದೇ ಈ ಭಗವಂತನ ಪಡೆಯೋದಕ್ಕೋಸ್ಕರವಾಗಿ ಇಲ್ಲದ್ರೆ ಈ ಜನ್ಮ ವ್ಯರ್ಥವಾಗಿಬಿಡುತ್ತೆ ಮಾನವ ಜನ್ಮ ವ್ಯರ್ಥವಾಗಿಬಿಡುತ್ತೆ ಬೇರೆದಕ್ಕೋಸ್ಕರವಾಗಿ ನಾವು ಇದನ್ನು ಈ ಜನ್ಮವನ್ನು ಉಪಯೋಗಿಸಿದರೆ ವ್ಯರ್ಥ ಯಾಕೆ ಅಂತಂದುಬಿಟ್ರೆ ಮಾನವ ಜನ್ಮ ಅಂತಕ್ಕಂಥ ಅದು ಅತ್ಯಂತ ಪ್ರಶಸ್ತವಾದದ್ದು ಯಾಕೋಸ್ಕರ ಎಷ್ಟೊಂದು ಪ್ರಶಸ್ತಿ ಈ ಮಾನವ ಜನ್ಮ ಎಷ್ಟು ಶ್ರೇಷ್ಠವಾದದ್ದು ಅಂತಂದ್ಬಿಟ್ರೆ ಎಲ್ಲದಕ್ಕಿಂತಲೂ ಮೌಲ್ಯವುಳ್ಳದ್ದಿದು ಎಲ್ಲದಕ್ಕೂ ಕೂಡ ಮೌಲ್ಯವನ್ನು ಕೊಡೋದು ಇದೇನೇ ಈ ಪ್ರಪಂಚದಲ್ಲಿ ಎಲ್ಲ ವಸ್ತುವು ಕೂಡ ಮೌಲ್ಯ ಯಾವುದರಿಂದ ಬರುತ್ತೆ ಇದರಿಂದಲೇ ಬರುತ್ತೆ ಮಾನವ ಜನ್ಮದಿಂದ ಬರ್ತಕ್ಕಂತಹದ್ದು ನಾವು ಬೆಲೆ ಕೊಡದಿದ್ದರೆ ಈಗ ಎಲ್ಲದಕ್ಕೆ ಬೆಲೆ ಇರುತ್ತೆ ಇರೋದೇ ಇಲ್ಲ ಈ ಹಣಕ್ಕೂ ಕೂಡ ಬೆಲೆ ಬಂದಿರೋದು ಯಾರಿಂದ ನನ್ನಿಂದ ಬಂದಿರತಕ್ಕಂಥದ್ದು ಈ ಟೇಬಲಿಗೆ ಬೆಲೆ ಬಂದ್ರು ಯಾರಿಂದ ನನ್ನಿಂದ ಎಲ್ಲದೂ ಕೂಡ ಬೆಲೆ ಬಂದಿರೋದು ಮನುಷ್ಯನಿಂದ ನಾವು ಚಿಕ್ಕಂದಿದ್ದಾಗ ಪ್ರೈಮರಿ ಸ್ಕೂಲ್ನಲ್ಲಿ ಒಂದು ಹಾಡಿತ್ತು ಹಸು ಮನುಷ್ಯನಿಗೆ ಮೂದ್ ಹೇಳ್ತಾ ಇದೆಯಂತೆ ಏನೋ ನೀನು ಆಗಿಗಾದೆಯೋ ಎಲೆಮಾನವ ಇಟ್ಟರೆ ಎಸಗಣಿಯಾದೆ ತಟ್ಟಿದರೆ ತುರು ಕರುಳಾದೆ ತೊಟ್ಟದೆ ಹಾಕಿದರೆ ಮೇಲುಗೊಬ್ಬರವಾದೆ ನೀನಾರಿಗಾದೆಯೋ ಎಲೆ ಮಾನವ ಅಂತ ಅಂದ್ಬಿಟ್ಟು ಅದು ಮೂದಲಿಸುತ್ತಂತೆ ಹಸು ನನ್ನ ಎಲ್ಲದೂ ಕೂಡ ಒಂದು ಬೆಲೆ ಇದೆ ಅದಕ್ಕೆ ಹ್ಞೂ ಗೊಬ್ಬರ ಆಗುತ್ತೆ ಸುಗಣಿ ಆಗುತ್ತೆ ಗೊಬ್ಬರ ಆಗುತ್ತೆ ಆಮೇಲೆ ಬೆರಣಿ ತಟ್ಟಬೋದು ಎಲ್ಲದೂ ಕೂಡ ಒಂದು ಬೆಲೆ ಇದೆ ನೀನಿಗೆ ಯಾವ ಬೆಲೆನೂ ಇಲ್ಲ ಮನುಷ್ಯನಿಗೆ ಅಂತನ್ಬಿಟ್ಟು ಆದರೆ ಅದು ಒಂದು ಕಾವ್ಯದೃಷ್ಟಿಯಿಂದ ಸರಿ ಆದರೆ ತಾತ್ವಿಕ ದೃಷ್ಟಿಯನ್ನು ನೋಡಿದರೆ ಅದಕ್ಕೆ ಹಸುವಿಗೂ ಕೂಡ ಮೌಲ್ಯ ಬಂದಿರೋದು ಯಾರಿಂದ ಮನುಷ್ಯನಿಂದ ಮನುಷ್ಯನೇ ಅದಕ್ಕೆ ಬೆಲೆ ಮನುಷ್ಯನಿಂದಲೇ ಅದಕ್ಕೆ ಬೆಲೆ ಬಂದಿರತಕ್ಕಂಥದ್ದು ಮನುಷ್ಯ ಇಲ್ಲದಂದ್ರೆ ಯಾವುದಕ್ಕೆ ಎಲ್ಲದು ಎಲ್ಲಿ ಎಲ್ಲಿದೆ ಬೆಲೆ ಎಲ್ಲ ಮೌಲ್ಯ ಎಲ್ಲಿದೆ ಆದರೆ ಮನುಷ್ಯನೇ ಎಲ್ಲವನ್ನು ಮೌಲ್ಯವನ್ನು ಕೊಡ್ತಾ ಇದ್ಬಿಟ್ಟು ಮನುಷ್ಯನಿಂದಲೇ ಎಲ್ಲ ಮೌಲ್ಯ ಬರ್ತಾಯಿದ್ರೆ ಮನುಷ್ಯನೇ ತನ್ನ ಮೌಲ್ಯವನ್ನು ಕಳ್ಕೊಂಬಿಟ್ರೆ ಎಂಥ ದುರವಸ್ಥೆ ಎಂಥ ಶೋಚನೀಯ ಅದಕ್ಕೋಸ್ಕರವಾಗಿ ಈ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಪಡಿಬೇಕು ಅಂತಂದುಬಿಟ್ರೆ ಈ ಜೀವನ ಅತ್ಯಂತ ಶ್ರೇಷ್ಠವಾದದ್ದು ಜಗತ್ತಿನಲ್ಲಿ ಎಲ್ಲ ವಸ್ತುಗಳಿಗಿಂತಲೂ ಶ್ರೇಷ್ಠವಾದದ್ದು ಮಾನವ ಜನ್ಮ ಆ ಮಾನವ ಜನ್ಮಕ್ಕೆ ಒಂದು ಬೆಲೆ ಬರಬೇಕು ಒಂದು ಅರ್ಥ ಬರಬೇಕು ಅಂತಂದುಬಿಟ್ರೆ ಈ ಮಾನವ ಜನ್ಮಕ್ಕಿಂತಲೂ ಮಾನವ ಜೀವನಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇನ್ಯಾವುದನ್ನು ಪಡಿಬೇಕು ಅಲ್ವಾ ಆವಾಗ ಇದಕ್ಕೆ ಬೆಲೆ ಬರುತ್ತೆ ಆ ಮಾನವ ಜೀವನಕ್ಕಿಂತಲೂ ಈ ಮಾನವ ಅತ್ಯಂತ ಶ್ರೇಷ್ಠವಾದ ಈಗಿಂತಲೂ ಶ್ರೇಷ್ಠವಾದದ್ದು ಯಾವುದಪ್ಪ ಅಂತಂದ್ಬಿಟ್ರೆ ಆ ಭಗವದ್ ಆ ಭಗವದ್ ಪಡೆದಾಗ ಇದಕ್ಕೆ ಬೆಲೆ ಬರುತ್ತೆ ಮೌಲ್ಯ ಬರುತ್ತೆ ಇಲ್ಲದನ್ನ ನಾವು ಆರ್ಡಿನರಿ ವಸ್ತುವನ್ನು ಪಡೆಯೋಕ್ಕೆ ಹೋಗ್ಬಿಟ್ರೆ ಹ್ಞೂ ಯಾವುದೋ ಒಂದು ಒಂದು ಸಣ್ಣದು ಚಾಕ್ಲೇಟು ಅಂತ ಪಡೆಯೋಕೆ ಅಂದರೆ ಅದು ಹೇಗೆ ಅಂತಂದ್ಬಿಟ್ರೆ ಈ ರೂಪಾಯಿ ಕೊಟ್ಬಿಟ್ಟು ಒಂದು ಸಣ್ಣ ಚಾಕ್ಲೆಟ್ ಕೊಂಡ್ಕೊಂಡಾಗ ಹೇಗೆ ಕೊಂಡ್ಕೊಂಡ್ರೆ ಹೇಗೆ ಹ್ಞೂ ಯಾವುದೋ ಒಂದು ಮಣ್ಣೆಂಟೆ ಕೊಂಡ್ಕೊಂಡ್ರೆ ಹೇಗೆ ನೂರು ರೂಪಾಯಿ ಕೊಟ್ಬಿಟ್ಟು ಎಲ್ಲ ವ್ಯರ್ಥ ಅಲ್ವಾದು ಹಾಗೆಯೇ ನಾವು ಈ ಪ್ರಪಂಚದಲ್ಲಿ ಹಣವನ್ನು ಪಡೆಯೋದಕ್ಕಾಗಲಿ ಬೇರೆ ವಸ್ತುಗಳನ್ನು ಪಡೆಯೋದಕ್ಕಾಗಲಿ ನಮ್ಮ ಜೀವನವನ್ನು ವಿನಿಯೋಗಿಸಿದರೆ ಅದು ಆ ರೀತಿ ಅಷ್ಟೊಂದು ಹಣ ಅಷ್ಟೊಂದು ಬೆಲೆ ಬಾಳೋದನ್ನು ಸಾಮಾನ್ಯ ವಸ್ತುವನ್ನು ಕೊಂಡ್ಕೊಳ್ಳೋದಕ್ಕೆ ಈ ಜೀವನವನ್ನು ನಾವು ತೀರ್ತಾಯಿದ್ವಿಲ್ಲ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ ಇದನ್ನು ಭಗವಂತನ ಪಡೆಯೋದಕ್ಕೋಸ್ಕರ ಉಪಯೋಗಿಸ್ಕೊಬೇಕು ಈ ಜೀವನವನ್ನು ಅದೇ ಆವಾಗಲೇ ನಿಜವಾಗಿರ್ತಕ್ಕಂಥ ಸಾರ್ಥಕತೆ ಬರೋದು ಅಂತಂದ್ಬಿಟ್ಟು ಪರಮಹಂಸರು ಕೆಳಗೆ ಕುಳಿತುಕೊಂಡು ಈಗ ಮತ್ತೆ ಭಕ್ತರೊಡನೆ ಮಾತು ಮಾತುಕತೆ ಆಡಲು ಆರಂಭಿಸಿದ್ದಾರೆ ಹಜಾರದ ಒಂದು ಭಾಗದಲ್ಲಿ ಒಬ್ಬ ಬ್ರಹ್ಮಭಕ್ತ ಪಿಯಾನೋ ನುಡಿಸಲು ಆರಂಭಿಸಿದ ಪರಮಹಂಸರು ಬಾಲಕನ ಹಾಗೆ ಅದರ ಹತ್ತಿರ ಹೋಗಿ ನಿಂತು ನೋಡುತ್ತಿದ್ದಾರೆ ಸ್ವಲ್ಪ ಹೊತ್ತಾದ ನಂತರ ಅವರನ್ನು ಮನೆ ಒಳಕ್ಕೆ ಕರೆದುಕೊಂಡು ಹೋದರು ಅಲ್ಲಿ ಅವರಿಗೆ ಉಪಹಾರ ಮಾಡಿಸುತ್ತಿದ್ದಾರೆ ಈಗ ಮನೆ ಹೆಂಗಸರು ಬಂದು ಅವರಿಗೆ ಪ್ರಣಾಮ ಮಾಡುತ್ತಿದ್ದಾರೆ ಪರಮಹಂಸರು ಉಪಹಾರ ಮುಗಿಯಿತು ಈಗ ಗಾಡಿಗೆ ಹತ್ತುತ್ತಿದ್ದಾರೆ ಬ್ರಾಹ್ಮ ಭಕ್ತರೆಲ್ಲರೂ ಗಾಡಿ ಹತ್ತಿರ ಬಂದು ನಿಂತಿದ್ದಾರೆ ಗಾಡಿ ಕಮಲಕೂಟರ ಬಿಟ್ಟು ದಕ್ಷಿಣ ಕೊಲೆ ಹೊರಟಿತು ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ಸ ಶ್ರೀರಾಮಕೃಷ್ಣಾರ್ಪಣ ನಮಸ್